ಬೂದಿಯಳು ಅಡಗಿಪ್ಪ ಅನಲನೋಪಾದಿ ಚೇತನ ಪ್ರಕೃತಿಯಳು ಅನ್ನಾಧಾನ್ ಅನ್ನಾಖ್ವಯದಿ ಕರೆಸುವ ಶಿವರೂಪಿ ಓದನಪ್ರದ ವಿಷ್ಣು ಪರಮಾಹ್ಲಾದೃಪ್ತಿ ಪಡಿಸುತ ಅಗಾಧ ಮಹಿಮನ ಚಿತ್ರಕರ್ಮವ ಬಣ್ಣಿಸುವವನಾಮ ಪ್ರತಿಯೊಂದರ ಒಳಗೂ ಪ್ರತಿಯೊಂದು ಕ್ರಿಯೆಯ ಒಳಗೂ ಭಗವಂತ ತುಂಬಿದ್ದಾನೆ ಅನ್ನುವ ಮುಖವನ್ನು ನಮ್ಮ ಮುಂದೆ ಇಡುತ್ತಾರೆ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ ದೇವತೆಗಳ ಒಳಗೂ ಹೀಗೆ ಭಗವಂತ ನೆಲೆಸಿರ್ತಾನೆ ಅಂತ ಭಗವಂತ ಪ್ರತಿಯೊಂದು ಕ್ರಿಯೆ ನಡೆಯುವಾಗಲೂ ದೇವರು ಬೇಕು ಅದಕ್ಕೆ ಬಿಂಬ ಅಂತ ಹೇಳೋದು ಬಿಂಬ ಪ್ರತಿಬಿಂಬ ಭಾವ ಬರಬೇಕಾದ್ರೆ ಯಾವುದೋ ಸಂದರ್ಭದಲ್ಲಿದ್ದರೆ ಸಾಕಾಗುವುದಿಲ್ಲ ಪ್ರತಿಯೊಂದು ಕ್ರಿಯೆಯ ಹಿನ್ನೆಲೆಯಲ್ಲಿಯೂ ಬಿಂಬ ಇರಬೇಕು ಎಷ್ಟಿದೆ ಅಂತಂದರೆ ಅವ್ರು ಹೇಳ್ತಾರೆ ಮೂರು ರೂಪವನ್ನು ಹೇಳ್ತಾರೆ ಅನ್ನ ಅನ್ನದ ಅನ್ನದ ಮೂರು ರೂಪಗಳು ಭಗವಂತನದ್ದು ಆ ಮೂರು ರೂಪದಿಂದ ಭಗವಂತ ನೆನೆಸಿರ್ತಾನೆ ಅಂತೆ ಒಂದು ಊಟ ಮಾಡಬೇಕಾಗಿದ್ರೆ ಮೂರು ಹಂತ ಒಂದು ಅನ್ನವನ್ನು ಬಡಿಸುವಂತಹದ್ದು ಪಾತ್ರೆಯಲ್ಲಿ ಹಾಕಿ ಎಲೆಯಲ್ಲಿ ಹಾಕಿ ಬಡಿಸುವ ಕ್ರಮ ಅಡಿಗೆ ಮಾಡಿ ಎಲೆಯಲ್ಲಿ ಬಡಿಸುವ ಕ್ರಮ ಆಮೇಲೆ ಎಲೆಯಿಂದ ತೆಗೆದು ಬಾಯಿಗೆ ಇಡುವ ಕ್ರಮ ಆಮೇಲೆ ಗಂಟಲು ಹೋಗಿ ಜೀರ್ಣ ಆಗುವ ಒಂದು ಸಮಯ ಹೀಗೆ ಮೂರು ಸ್ಟೆಪ್ಸ್ ಇದೆ ಊಟದಲ್ಲಿ ಎರಡರಲ್ಲಿ ನಮ್ಮ ಪ್ರಯತ್ನ ಇದೆ ಪಾಕಾದಿಗಳನ್ನು ಮಾಡಿ ಬಡಿಸುವ ತನಕ ಆಮೇಲೆ ಗಂಟಲಲ್ಲಿ ಇಡುವ ತನಕ ಇನ್ನೊಂದು ರೀತಿಯಾದ ಪ್ರಯತ್ನ ಆಮೇಲೆ ನಮ್ದೇ ಪ್ರಯತ್ನ ಇಲ್ಲವೇ ಇಲ್ಲ ಅದು ಒಳಗಿನಿಂದ ನಡೆಯತಕ್ಕಂತಹ ಕ್ರಿಯೆ ಈ ಮೂರು ಕ್ರಿಯೆಯಲ್ಲಿಯೂ ಭಗವಂತ ಅನ್ನ ಅನ್ನಾದ ಅನ್ನವನಾಗಿ ನೆಲೆಸಿದ್ದಾನೆ ಅಂತ ವಿವರಿಸ್ತಾರೆ ಇದನ್ನು ನಾವು ಚಿಂತನೆ ಮಾಡಬೇಕಂತೆ ಊಟ ಮಾಡುವಾಗ ಹೇಗೆ ಊಟ ಮಾಡಬೇಕು ಅನ್ನೋದನ್ನು ದಾಸರು ಹೇಳಿಕೊಡ್ತಾರೆ ಮಕ್ಕಳಿಗೆ ಹೇಳಿಕೊಡ್ತೇವಲ್ಲ ಅಪ ಹೀಗೆ ಊಟ ಮಾಡಬೇಕು ಅಂತ ಹಾಗೆ ದಾಸರು ಮಕ್ಕಳಿಗೆ ನಮಗೆ ಬೋಧನೆ ಮಾಡಿದ್ದಾರೆ ಶಾಸ್ತ್ರದ ರೀತಿಯನ್ನು ಬಿಡಿಸಿ ಹೇಳಿದ್ದಾರೆ ಅನ್ನನಾಗಿ ಭಗವಂತ ಇರ್ತಾನೆ ಎನೆಗೆ ಬಳಸಿರ್ತೇವೆ ಅಲ್ಲಿ ಭಗವಂತ ಅನ್ನನಾಗಿ ನೆನೆಸಿರ್ತಾನೆ ಅಂತೆ ಆಮೇಲೆ ಬಾಯಿಗಿಡುತ್ತೇವೆ ಅನ್ನ ಅಧನಾಗಿ ಭಗವಂತ ಇರ್ತಾನೆ ಅಂತೆ ಅನ್ನವನ್ನು ತಿನ್ನುವನಾಗಿ ಭಗವಂತ ಇರ್ತಾನೆ ಅಂತೆ ಹೊಟ್ಟೆಯೊಳಗೆ ಹೋದ ಮೇಲೆ ಅನ್ನದನಾಗಿ ಅನ್ನವನ್ನು ಕೊಡುವವನಾಗಿ ಇದು ಅನ್ನ ಎಲೆಗೆ ಬಡಿಸ್ತಾರೆ ಅದು ಅನ್ನದ ಅಲ್ಲ ಬಾಯಿಗೆ ಇಡ್ತೇವೆ ಅದು ಅನ್ನದ ಅಲ್ಲ ಹೊಟ್ಟೆಯೊಳಗೆ ಹೋದ ಮೇಲೆ ಅದು ಅನ್ನದ ಅದು ಮುಖ್ಯವಾಗಿ ನಾವು ಎರಡು ಮಾಡಬಹುದು ಬರ್ರಿ ಎಲೆಯಲ್ಲಿ ಕೂಡಿ ಹಾಕಬಹುದು ದೊಡ್ಡತನ ಅಲ್ಲ ಗಂಟ್ ಬಾಯಿಯಲ್ಲಿ ಇಡಬಹುದು ಎಲೆಯಲ್ಲಿ ಇದ್ದದಂತ ನಾವು ಬಾಯಿಗೆ ಹಾಕಿ ಕೊಡಬಹುದು ತಿನ್ನಿ ಅಂತ ಕೊಡಬಹುದು ಅದರ ಮೇಲಿನದ್ದು ಕಷ್ಟ ಒಳಗಿನದ್ದು ಕಷ್ಟ ಒಳಗೆ ಅನ್ನ ಹೋದ ಮೇಲೆ ಅದು ಜೀರ್ಣ ಆಗಬೇಕು ರಕ್ತ ಮಾಂಸವಾಗಿ ಪರಿವರ್ತನೆ ಆಗಬೇಕು ಅದು ಅನ್ನದ ಅನ್ನ ಕೊಡುವುದು ಅಂದರೆ ಅನ್ನದ ಸಾರವನ್ನು ಕೊಡುವಂತಹದ್ದು ಹೀಗೆ ಭಗವಂತ ಅನ್ನ ಕೊಡುವವನಾಗಿ ಅನ್ನನಾಗಿ ಅನ್ನದನಾಗಿ ಅನ್ನದನಾಗಿ ಇರ್ತಾನೆ ಹೇಗಿರ್ತಾನೆ ಅದನ್ನು ದಾಸರು ಬಹಳ ಸೊಗಸಾಗಿ ಹೇಳ್ತಾರೆ ಚೇತನ ಪ್ರಕೃತಿಯೊಳು ಅನ್ನಾದನಾಗಿ ಅನ್ನನಾಗಿ ಪ್ರಕೃತಿ ಅನ್ನ ಯಾವುದು ಅಂದ್ರೆ ಪ್ರಕೃತಿ ಅನ್ನ ಅಂತ ನಾವು ಹ್ಮ್ ಅನ್ನ ಅಂತ ಹೇಳುತ್ತೇನೆ ಆ ಅನ್ನಕ್ಕೆ ಮೂಲಭೂತವಾದ್ದು ಪಂಚಭೂತಗಳು ಅದಕ್ಕೂ ಮೂಲಭೂತವಾಗಿರ್ತಕ್ಕಂಥದ್ದು ಮಹಾ ತತ್ವ ಅದಕ್ಕೂ ಮೂಲಭೂತವಾದ್ದು ಪ್ರಕೃತಿ ಇದೇ ಅನ್ನ ಅಂತಂದ್ರೆ ಪ್ರಕೃತಿ ಅಂತ ಕರೀತಾರೆ ಈ ಪ್ರಕೃತಿಯನ್ನು ವಿಕೃತಿಗೊಳಿಸಿ ಗೊಳಿಸಿ ಗೊಳಿಸಿಗೊಳಿಸಿ ನಮ್ಮ ತನಕ ಬಂದಿದೆ ಮಹಾವಿಕೃತಿ ಇದು ನಾವು ತಿನ್ನುವಂತಹ ಇದು ಅನ್ನ ದೇವ್ ದಾಸರು ಹೇಳುತ್ತಾರೆ ಪ್ರಕೃತಿಯಲ್ಲಿ ಅನ್ನ ನಾಮಕನಾಗಿ ನೆಲೆಸಿರ್ತಾನೆ ಅಂತ ನಾವು ಅನುಸಂಧಾನ ಮಾಡಬೇಕಂತ ಎಲೆಯಲ್ಲಿ ಹಾಕಿದ ಅನ್ನದಲ್ಲಿ ಪ್ರಕೃತಿ ಅಥವಾ ಪ್ರಕೃತಿಯ ವಿಕೃತಿಗಳು ಇವೆ ಅದರ ಒಳಗೆ ಭಗವಂತ ಅನ್ನ ಇದ್ದಾನೆ ಅಂತ ಶಿವರೂಪಿ ಓದನಪ್ರದ ಅಂತ ಚಿಂತನೆ ಮಾಡಬೇಕಂತೆ ಅನ್ನಾದ ಅಂತ ಚಿಂತನೆ ಮಾಡಬೇಕು ಬ್ರಹ್ಮದೇವರ ಒಳಗೆ ರುದ್ರದೇವರ ಒಳಗಿರ್ತಕ್ಕ ಭಗವಂತದ ರೂಪ ಅದು ಅನ್ನಾದ ಅನ್ನವನ್ನು ತಿನ್ನುವ ರೂಪ ಅದು ಅನ್ನ ಅಧನ ತಿನ್ನುವರು ಬ್ರಹ್ಮ ರುದ್ರಾದಿಗಳು ಅನ್ನ ಅದನ ಚಿಂತನೆ ಮಾಡಬೇಕು ಅವರ ಒಳಗಿದ್ದ ಭಗವಂತನ ರೂಪ ಆಮೇಲೆ ವಿಷ್ಣು ಭಗವಂತ ಸ್ವಯಂ ಅನ್ನದ ಅನ್ನವನ್ನು ಜೀರ್ಣ ಮಾಡುವವ ತಿಂದ ಅನ್ನ ಜೀರ್ಣ ಆಗತ್ತೆ ಹಾಗೆ ಭಗವಂತ ವ್ಯವಸ್ಥೆ ಮಾಡ್ತಾನೆ ಅಂತ ಹೀಗೆ ನಾವು ಚಿಂತನೆ ಮಾಡಬೇಕಂತೆ ಪ್ರಣಮದ ಮೂರು ಅಕ್ಷರಗಳು ಅಕಾರ ಉಕಾರ ಮಕಾರ ಅಂತ ಆ ಅಕಾರ ಉಕಾರ ಮಕಾರದಿಂದ ನಾವು ಚಿಂತನೆ ಮಾಡಬೇಕಾದ್ದು ಏನು ಅಂತಂದರೆ ಅನ್ನ ಅನ್ನದ ಅನ್ನದ ಅಂತ ಚಿಂತನೆ ಮಾಡಬೇಕಂತೆ ಉಪನಿಷತ್ತಲ್ಲಿದೆ ಅಹಮ ಅಹಮನ್ನಂ ಅಹಮನ್ನಂ ಅಹಮನ್ನಂ ಚಿಂತನೆ ಮಾಡಬೇಕಾದ್ದು ನಾವು ಅಹಂ ಅನ್ನ ಅಹಂ ಅನ್ನಂ ಚಿಂತನೆ ಮಾಡ್ತೇವೆ ಅದಲ್ಲ ಅಹಂ ಭಗವಂತ ಹೇಳುದು ಅಹಂ ಅನ್ನಂ ಅಹಂ ಅನ್ನಂ ಅಹಂ ಅನ್ನಂ ಅಂತ ಚಿಂತನೆ ಮಾಡಬೇಕು ಅಹಮನ್ನಾದಹ ಅಹಂ ಅಹಮನ್ನಾದಹ ಸಾಮಗುರು ಸಾಮವೇದಿಗಳು ಹಾರುವಂತಹಾದಿತು ನಾನು ಅನ್ನವನ್ನು ತಿನ್ನುವ ಅನ್ನವನ್ನು ತಿನ್ನುವ ಅಂತ ಅಂದರೆ ನನ್ನ ಬಿಂಬ ಭಗವಂತ ಅನ್ನವನ್ನು ಅದನ್ನು ಮಾಡುವವ ಆಮೇಲೆ ಅಹಂ ಅನ್ನದಾಹ ಅನ್ನದಾಹ ಅನ್ನದಾಹ ಅಂತ ಚಿಂತನೆ ಮಾಡಬೇಕು ಅಂದರೆ ಬಡಿಸಿದ ಅನ್ನದಲ್ಲಿ ಭಗವಂತ ತುಂಬಿದ್ದಾನೆ ಅನ್ನವನ್ನು ಊಟ ಮಾಡುವ ಕ್ರಿಯೆಯ ಒಳಗೆ ಭಗವಂತ ತುಂಬಿರ್ತಾನೆ ಒಳಗೆ ಅನ್ನದನಾಗಿ ಭಗವಂತ ನೆಲೆಸಿರ್ತಾನೆ ಅಂತ ನಾವು ಅನುಸಂಧಾನವನ್ನು ಮಾಡಬೇಕಂತೆ ಊಟ ಮಾಡುವಾಗ ಇಷ್ಟು ಚಿಂತನೆ ನಮ್ಮಲ್ಲಿ ಇರಬೇಕಾದ್ದು ಅಲ್ರೀ ಅನ್ನ ಅಂದ್ರೇನು ಅನ್ನದ ಅಂದ್ರೇನು ಅನ್ನದ ಅಂದ್ರೇನು ಎಲ್ಲ ಭಗವಂತನ ನಾಮಗಳೇ ಉಪನಿಷತ್ತೇ ಹೇಳಿದೆ ಭಗವಂತನಿಗೆ ಅನ್ನ ಹೆಸರು ಯಾಕೆಂದ್ರೆ ಅದ್ಯತೆ ಅತಿಥೂತಾನೇ ತಸ್ಮ್ ತದು ಭಗವಂತನೇ ಅನ್ನ ಯಾಕೆಂದ್ರೆ ಅದನ್ನು ಉಪಜೀವಿಸಿ ನಾವು ಬದುಕುವವರು ಅನ್ನ ಇಲ್ಲದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅದು ಉಪಜೀವಿಯ ಭಗವಂತನೇ ಉಪಜೀವ್ಯ ಅದು ಅನ್ನ ಅನ್ನ ಭಗವಂತ ಅನ್ನದಲ್ಲಿ ನೆಲೆಸಿರ್ತಾನೆ ಉಪಜೀವ್ಯನಾಗಿ ನಮಗೆ ಸಂಹಾರಕನಾಗಿ ಭಗವಂತ ನೆಲೆಸಿರ್ತಾನೆ ಹಾಗೆ ಅನ್ನಾದ ಅನ್ನವನ್ನು ಎಲೆಯಿಂದ ಬಾಯಿಗೆ ಈಡಿಸುವವ ಯಾರು ಅದು ಭಗವಂತ ಎಲೆಗೆ ಬಂದಿರ್ತದೆ ರೀ ಬಾಯಿಗೆ ಬರುವುದಿಲ್ಲ ನಾವು ಹೇಳೋದುಂಟು ಏನ್ರಿ ದೇವರು ಕೊಟ್ಟ ಎಲೆಯಲ್ಲೇ ಹಾಕಿದ್ದೇವೆ ಬಾಯಿಯೊಳಗೇ ಹೋಗಲಿಲ್ಲ ನಮ್ಮ ಸ್ಥಿತಿ ಆಗಿರ್ತದೆ ಎಲೆಗೆ ಬಡಿಸಿರ್ತಾರೆ ಎಲ್ರಿಗೂ ಬಡಿಸಿರ್ತಾರೆ ನಾವು ಊಟ ಕೂತಿರ್ತೇವೆ ಇನ್ಪರಿಷೇಕ ಆಯಿತು ಆಪೋಷಣೆ ಆಯಿತು ಪ್ರಾಣಾಹುತಿ ಪಕ್ಕದವಲ್ ಎಲೆಯಿಂದ ಒಂದು ಅನ್ನ ನಮ್ಮ ಎಲೆಗೆ ಬಿತ್ತು ಎಲೆಗೆ ಬಿತ್ತರಿ ಬಾಯಿಗೆ ಬೀಳಲಿಲ್ಲ ಏನು ಆಗಬೇಕು ಊಟ ಮಾಡಲಿಕ್ಕಾಗುವುದಿಲ್ಲ ಇನ್ನೊಂದು ಎಲೆ ಹಾಕೊಂಡು ಊಟ ಮಾಡಲಿಕ್ಕಾಗುವುದಿಲ್ಲ ಆ ದಿವಸ ಅಷ್ಟೇ ಎಲೆಗೆ ಬಿದ್ದಿರ್ತದೆ ಬಾಯಿಗೆ ಬಿದ್ದಿರುವುದಿಲ್ಲ ಅದರ ಅರ್ಥ ಏನು ಅಂತಂದ್ರೆ ನಮಗೆ ಬಂದಿರ್ತದೆ ಕೈ ತನಕ ಬಂದಿರ್ತದೆ ಸಂಪತ್ತು ಆದರೆ ನಮಗೆ ಬಾಯಲ್ಲಿಡ್ಲಿಕ್ಕಾಗುವುದಿಲ್ಲ ಬಾಯಿ ತನಕ ಬರಬೇಕೋ ಎಲೆಯಿಂದ ನಮ್ಮ ಬಾಯಿ ತನಕ ಬರಬೇಕಾದ್ರೆ ಅನ್ನಾದನಾದ ಭಗವಂತ ಕೊಡಬೇಕು ಅವನು ಅನ್ನವನ್ನು ಕೊಟ್ರೆ ನಮ್ಮ ಬಾಯಿಯೊಳಗೆ ಅದು ಸೇರುತ್ತೆ ಅಂತ ಬಾಯೊಳಗೆ ಸೇರುವುದು ಅಂತಂದರೆ ಅದು ಊಟ ಮಾಡಬೇಕಾದ್ರೆ ಎಲ್ಲ ತುಂಬಿರಬೇಕು ಅದರಲ್ಲಿ ಏನೋ ಜಗಿಬೇಕು ರಸ ಬರಬೇಕು ನಮಗೆ ಏನಾಗುತ್ತೆ ಅಂತಂದರೆ ಎಲೆಯಲ್ಲಿದ್ದದ್ದು ಬಾಯಿಗೆ ಇಡ್ತೇವೆ ಇದ್ರೆ ಉಪ್ಪು ಜಾಸ್ತಿ ಆಯ್ತು ರೀ ಇದ್ರೆ ಜಾಸ್ತಿ ಆಯಿತು ಇದೇ ಅಂದರೆ ಎಲೆಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅಂದರೆ ನಾಲಗೆಗೆ ರುಚಿಯಾಗುವುದಿಲ್ಲ ಅಂತ ನಮಗಿಷ್ಟ ಆಗುವುದಿಲ್ಲ ಸರಿ ಇಲ್ಲ ಸರಿ ಇಲ್ಲ ಅಂತ ಜರದು ಜರದು ಜರದು ಊಟ ಮಾಡ್ತೇವೆ ಹಾಗಾಗದೆ ಇರಬೇಕಾಗಿದ್ರೆ ಅನ್ನದನನ್ನು ಚಿಂತನೆ ಮಾಡಬೇಕಾದ ಒಳಗಿನಿಂದ ಹೋದ ಮೇಲೆ ನಾಲಿಗೆ ರುಚಿಯಾಗಿರ್ತದೆ ಎಲೆ ತುಂಬಾ ಬಡಿಸಿರ್ತಾರೆ ಕೈ ತುಂಬ ತಕ್ಕೊಂಡು ಬಾಯಿಯಿಂದ ಹೊರಗೆ ಬೀಳುವಷ್ಟು ಊಟ ಮಾಡಿದ್ದೇವೆ ನಾವು ಆದ್ರೆ ಹೊಟ್ಟೆಳಗವಾದ ಮೇಲೆ ಅಯ್ಯೋ ಸರಿ ಇಲ್ರಿ ಹೊಟ್ಟೆ ಧರಿ ಇಲ್ರಿ ಹೊಟ್ಟೆ ಧರಿ ಅಂತ ಹೇಳಿದ್ರೆ ಏನು ಮಾಡೋದು ಅನ್ನದನಾಗಿ ಭಗವಂತನನ್ನು ಉಪಾಸನೆ ಮಾಡಬೇಕು ಹೊಟ್ಟೆಯೊಳಗೆ ಅನ್ನದ ಅನ್ನವನ್ನು ಕೊಡ್ತಾನೆ ಅಂತ ಚಿಂತನೆ ಮಾಡಬೇಕಾತು ಹೀಗೆ ಅಕಾರ ಉಕಾರ ಮಕಾರದಿಂದ ಪ್ರತಿಪಾದ್ಯಮಾನವಾದ ಭಗವಂತನ ರೂಪಗಳ ಚಿಂತನೆ ಅಲ್ಲಿ ಅಕಾರದಿಂದ ಅನ್ನ ನಾಮಕನಾದ ಭಗವಂತನ ಚಿಂತನೆಯನ್ನು ಮಾಡಬೇಕಾತ್ತು ಉಕಾರದಿಂದ ಅದು ಎಲೆಯಿಂದ ಬಾಯಿಗೆ ಬರುವ ಕ್ರಿಯೆಯನ್ನು ಚಿಂತನೆ ಮಾಡಬೇಕು ಮಕಾರದಿಂದ ಅನ್ನದನ ಚಿಂತನೆಯನ್ನು ಮಾಡಬೇಕು ಈ ಅನ್ನ ಅದೆಂತದು ಅದ್ಯತೆ ಅಚ್ಚಿಚ ಅದು ಅ ಆ ಎಂಬುದು ಎರಡು ಅರ್ಥವನ್ನು ಹೇಳುತ್ತೆ ಅದ್ಯತೆ ಅಚ್ಚಿಚ ತಸ್ಮದ್ ಅನ್ನಂ ಎಂಬಂತಹ ಉಪನಿಷತ್ತಿಯನ್ನು ಹೇಳಿತು ಅದನ್ನು ಅಕಾರ ಹೇಳಿತು ಆ ಅಂದ್ರೆ ಅಚ್ಚಿತಿ ಅಹಾ ಅದ್ಯತೆ ಇತಿ ಅಹಾ ಪ್ರಣವದ ಮೊದಲನೆಯ ಅಕ್ಷರದ ಅಂದ್ರೆ ಅಕಾರದಿಂದ ಅದ್ಯಮಾನವಾದ ಅನ್ನ ಅಂದರೆ ಭಗವಂತ ಭಗವಂತ ನೆಲೆಸಿರತಕ್ಕಂತಹ ನಾವು ತಿನ್ನುವ ನಮಗೆ ಉಪಜೀವನ ಕೊಡತಕ್ಕಂತಹ ಅನ್ನ ಅದನ್ನು ಅಕಾರದಿಂದ ಹೇಳಿದರು ಭಗವಂತನ ಅನ್ನ ಎಂಬಂತಹ ರೂಪ ಅಕಾರವಾಚ್ಯವಾಗಿರತಕ್ಕಂತಹದ್ದು ಇದೆ ಪಾತ್ರೆಯಲ್ಲಿ ಅಲ್ಲಿಂದ ಉಕಾರ ಪ್ರತಿಪಾದ್ಯಮಾನವಾದ ಭಗವಂತನ ರೂಪ ಅನ್ನದ ರೂಪ ಅದು ಹೂ ಯಾಕೆ ಉತ್ಕರ್ಷಣಾತ್ ಎಲೆಯಿಂದ ಬಾಯಿಗೆ ಅದು ಉತ್ಕರ್ಷಣೆ ಆಯಿತು ಅದರಿಂದ ಉ ಮೇಲಕ್ಕೆ ಬಂತು ಇದು ಅನ್ನಾದ ರೂಪ ಅದಾದ ಮೇಲೆ ಒಡಗ ಹೋಯಿತು ಮಾ ಅಂತಂದ್ರೆ ಮಿತಿ ಅದು ಅಮಿತ ಆಗಲಿಲ್ಲ ಅದು ಮಿತ ಆಯಿತು ಮಿತ ಆದರೆ ಜ್ಞಾತ ಆಯಿತು ನಮ್ಮ ಅನುಭವಕ್ಕೆ ಬಂತು ಅಂದ್ರೆ ರುಚಿಯಾಯಿತು ಚೆನ್ನಾಗಿದೆ ಅಂತ ಗೊತ್ತಾಯಿತು ಅಂತ ಹೀಗೆ ಅಕಾರ ಉಕಾರ ಮಕಾರಗಳ ಚಿಂತನೆಯನ್ನು ಮಾಡಬೇಕು ನಮ್ಮಲ್ಲಿ ತಮಾಷೆ ಮಾಡ್ತಾರೆ ಅಕಾರಾ ಉಕಾರ ಮಕಾರ ಅಂದ್ರೆ ನಾವು ಕನ್ನಡ ಭಾಷೆಯಲ್ಲಿ ಅಕಾರ ಅಂದ್ರೆ ಅಡ್ಡಾಡೋದು ಉಕಾರ ಅಂತಂದ್ರೆ ಉಣ್ಣೋದು ಮಕಾರ ಅಂದ್ರೆ ಮಲಗೋದು ಅಂತ ದಾಸರ ಹೇಳ್ತಾರೆ ಹೌದು ಹಾಗೇ ಚಿಂತನೆ ಮಾಡಿ ಆ ಉಮ ಅಂದ್ರೆ ಇಷ್ಟೆ ನಾವು ಏನೇನು ಕ್ರಿಯೆ ನಡೆಸುತ್ತೇವೆ ಅಲ್ಲಿ ಭಗವಂತ ಒಂದೊಂದು ರೂಪದಿಂದ ಇರ್ತಾನೆ ತಟ್ಟೆಯಲ್ಲಿ ಬೆಳೆಸಿದ್ರು ಅಕಾರ ಶಬ್ದ ವಾಚನಾದ ಭಗವಂತ ಅಲ್ಲಿ ಅನ್ನ ನಾಮಕನಾಗಿದ್ದಾನೆ ಅಂತ ದತ್ತೆಯಿಂದ ಬಾಯಿಗಿಡ್ತೇವೋ ಉಕಾರ ನಾವಕನಾದಂತಹ ಭಗವಂತ ಉಣ್ತಾನೆ ಹೂ ಅಂದರೆ ಉಣ್ಣುವ ಭಗವಂತ ಉತ್ಕರ್ಷ ರೂಪ ಚಿಂತನೆ ಮಾಡಿ ಆಮೇಲೆ ಹೊಟ್ಟೆಯ ಒಳಗೆ ಹೋಯಿತು ಅನ್ನದ ರೂಪವನ್ನು ಚಿಂತನೆ ಮಾಡಿ ಎಲ್ಲವನ್ನೂ ಜೀರ್ಣಗೊಳಿಸಿ ಅದು ಮನಸ್ಸಿನ ತನಕ ಅನುಸಂಧಾನಕ್ಕೆ ಬೇಕಾದಂತಹ ಮಾನಸಿಕ ಸಿದ್ಧತೆಯನ್ನು ನಡೆಸುವ ರೂಪ ಅದು ಮಕಾರ ಅಪರಿಮಿತವಾದ ರೂಪ ಅದನ್ನು ಚಿಂತನೆ ಮಾಡಿ ಅಂತ ಹೇಳಿದರು ಅಲ್ಲ ಇಷ್ಟು ನಾವು ಮಾಡ್ತೇವೆ ಅನ್ನವನ್ನು ತಿಂತೇವೆ ಅದನ್ನು ಭೋಜನ ಮಾಡ್ತೇವೆ ಒಳಗೆ ಹೋಗಿ ನೆಲೆಸಿತು ಏನು ಆಕಾರನ್ನು ಕಾಣಿಸುವುದಿಲ್ಲ ಉಖಾರನೂ ಕಾಣಿಸುವುದಿಲ್ಲ ಮಕಾರನೂ ಕಾಣಿಸುವುದಿಲ್ಲ ಎಂತಹ ಉದಾಹರಣೆ ಕೊಡ್ತಾರೆ ದಾಸರು ಉಪಮಾ ಉಪಮಾ ಅಂತ ಹೇಳ್ತಾರೆ ಮರ್ತು ಬಿಡಬೇಕು ಉಪಮಾ ಜಗನ್ನಾಥಸ್ಯ ಅಂತ ಅದು ಒಳ್ಳೆಯ ದೃಷ್ಟಾಂತ ಕೊಡ್ತಾರೆ ಅವ್ರು ಹೇಳುವಂತದ್ದು ಬೂದಿಯ ಬೂದಿಯೊಳಗೆ ಅಡಗಿಪ್ಪ ಅನಲನೋಪಾದಿ ಅದು ಹೇಗೆ ಅಂತಂದ್ರೆ ದೇವರಿರ್ತಾನೆ ಆದ್ರೆ ದೇವರ ಕಾಣಿಸುವುದಿಲ್ಲ ದೇವರ ಕಣ್ಣಿಗೆ ಕಾಣಿಸದೇ ಇರಬಹುದು ಆದರೆ ದೇವರ ಕ್ರಿಯೆ ದೇವರ ವ್ಯಾಪಾರ ಅದು ಅನುಭವ ಗೋಚರ ಆಗತ್ತೆ ಅಂತ ದೇವರ ರೂಪ ಕಾಣಿಸದೇ ಇರಬಹುದು ಆದ್ರೆ ಇದ್ದಾರೆ ಅಂತ ನಮಗೆ ಸ್ಪರ್ಶದಿಂದ ವ್ಯರ್ಥ ದೇವರ ಸ್ಪರ್ಶ ನಮಗಾಗತ್ತೆ ಅಂತ ಅದು ಎಲೆಗೆ ಬಿತ್ತು ಇವತ್ತೇನ್ರಿ ಅದೃಷ್ಟ ಆ ಬಡಿಸೋದು ಭಾರಿ ಇವತ್ತು ಅಂತ ನಾವು ಕೇಳಲಿಕ್ಕಾಗುವುದಿಲ್ಲ ಅವನಿಗೆ ಕೇಳದೆ ಹಾಕುವುದಿಲ್ಲ ಇವತ್ತು ಅದೃಷ್ಟರೇ ಅದೃಷ್ಟ ಹಾಕಿದ ಅದೃಷ್ಟ ಅಂತ ಹೇಳ್ತೇವೆ ಅದು ಕಾಣದೇ ಇದ್ದ ಶಕ್ತಿ ಹಾಗೆ ಎಲೆಯಲ್ಲಿತ್ತು ಯಾರು ಎಂಜಲ ಸಿಡಿಸಿಲ್ಲ ಆರಾಮವಾಗಿ ಎಲೆ ಬಾಯಿಯೊಳಗೆ ಹೋಯ್ತುರಿ ಇವತ್ತು ಕೆಲವರು ಊಟ ಮಾಡುವಾಗ ಮಾತಾಡ್ತಾರೆ ಮಾತಾಡಿದಾಗ ಕೂತ್ಕೊಂಡ್ರೆ ಊಟ ಮಾಡಲಿಕ್ಕಾಗೋದಿಲ್ಲ ಅಯ್ಯೋ ಎಲೆಗೆ ಬಿತ್ತಿರಿ ಬಾಯಿಗೆ ಬೀಳಲಿಲ್ಲ ಅಂತ ಹೇಳ್ತೇವೆ ಹಾಗಾಗಲಿಲ್ಲ ನೋಡಿ ಇವತ್ತು ಇದು ಭಗವಂತ ಎಲೆಯಲ್ಲಿದ್ದದನ್ನು ಬಾಯಿ ತನಕ ಅಂತ ಆಮೇಲೆ ಒಳಗೆ ಹೋದ್ದು ಎಲ್ಲ ಜೀರ್ಣ ಇದು ಭಗವಂತನ ಅನುಗ್ರಹ ಅಂದ್ರೆ ಮೂರರ ಹಿನ್ನೆಲೆಯಲ್ಲಿಯೂ ಕೂಡ ಭಗವಂತನ ಪಾತ್ರ ಅದ್ಭುತವಾದದ್ದಿದೆ ದೇವರ ಗೊತ್ತಾಗ್ತದೋ ಗೊತ್ತಾಗುದಿಲ್ಲ ಗೊತ್ತಾಗುವುದಿಲ್ಲವೋ ಗೊತ್ತಾಗುತ್ತೆ ಕಾಣಿಸುವುದಿಲ್ಲ ಆದರೆ ಅವನ ಶಕ್ತಿ ಅದು ಕಾಣಿಸ್ತದೆ ಅದು ಹೇಗೆ ಅಂದ್ರೆ ಅಡಗಿಪ್ಪ ಅನಲನ ಉಪಾದಿಯಲ್ಲಿ ಬೂದಿಯ ಬೆಂಕಿ ಇದೆ ನಮ್ಗ್ ಗೊತ್ತಿಲ್ಲ ಬೆಂಕಿಕ್ಕಿತ್ತು ಅದರ ಆ ಬೆಂಕಿ ಆ ಕಟ್ಟಿಗೆ ಸುಟ್ಟು ಸುಟ್ಟು ಸುಟ್ಟು ಭಸ್ಮ ಆಗಿತ್ತು ಬೂದಿ ತುಂಬಿತ್ತು ನಮ್ಗೆ ಗೊತ್ತಾಗಿಲ್ಲ ಕಾಲಿಟ್ಟೆವು ಅದು ಸುಡ್ ಕಾಲು ಸುಡಲಿಕ್ಕೆ ಆಯಿತು ಕಾಲು ಗಾಯಿತು ಸುಟ್ಟಿತು ನೋವು ಅಂತ ಒದ್ದಾಡ್ತೇವೆ ನಾವು ಅಂದರೆ ಬೆಂಕಿ ಕಾಣಿಸಿಲ್ಲ ಆ ಬೆಂಕಿಯ ಉಷ್ಣ ಸ್ಪರ್ಶ ಮಾತ್ರ ಅದುದಾಗಿತ್ತು ಗೊತ್ತಾಯಿತು ನಮ್ಗೆ ಅಂದರೆ ಅನಲ ಕಾಣಿಸೋದಿಲ್ಲ ಆದರೆ ಅನಲನ ಔಷ್ಣ್ಯ ಬಿಸಿ ಅದು ಮುಟ್ಟಿತು ಬೆಂಕಿ ಕಾಣಿಸಿಲ್ಲ ಬೆಂಕಿಯ ಸ್ಪರ್ಶ ಅದು ನಮಗೆ ಮುಟ್ಟಿತು ಅಂತ ನಾವು ಹೇಗೆ ಹೇಳ್ತೇವೆ ಅನಲ ಕಾಣಿಸದೆ ಹೋದರೂ ಕೂಡ ಅನಲನ ಸ್ಪರ್ಶ ಅನುಭವ ಗೋಚರ ಹೇಗಾಗತ್ತೆ ಅದೇ ರೀತಿಯಾಗಿ ಭಗವಂತ ಅನಲ ಅವನು ಕಾಣಿಸದೆ ಹೋದ್ರೂ ಅವನ ಸಾಮರ್ಥ್ಯ ಕಾಣಿಸ್ತದೆ ಎಂತ ಒಳ್ಳೆಯ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತಂದ್ರೆ ಈ ಊಟಕ್ಕೆ ಸಂಬಂಧಪಟ್ಟದ್ದೇ ದೃಷ್ಟಾಂತ ಅಲ್ವಾ ನಮಗೆ ಸ್ವಲ್ಪ ತಣ್ಣಗಾಯಿತು ಎಂಥದ್ರಿ ಇದು ಬಿಸಿ ಇಲ್ಲ ಎಂಥದ್ದು ಇಲ್ಲ ಅನಲನೋಪಾದಿಯಲ್ಲಿ ಅದು ಬಿಸಿ ಇರಬೇಕು ನಮಗೆ ತಿನ್ನುದು ಬಿಸಿ ಬಿಸಿ ಬಿಸಿಯಾಗಿ ತಿನ್ನಬೇಕು ಅದು ಒಳಗೆ ಹೋದ ಬಿಸಿಯಾಗಿ ವೈಶ್ವಾನರಾಜ್ನಿ ಬೇಕೇ ಬೇಕು ಒಳಗಿನ ಅನಲ ವೈಶ್ವಾನರಾಗಿನಿ ಇಲ್ಲದಿದ್ದರೆ ಅದು ಉಪಯೋಗ ಇಲ್ಲ ಬಿಸಿ ಇರಬೇಕು ತಟ್ಟೆಯಲ್ಲಿ ಬಿಸಿಯಾಗಿರಬೇಕು ಅನಲ ಇರಬೇಕು ಅಂದರೆ ಅನಲ ಎಲ್ಲಿಯೂ ಕಾಣಿಸುವುದಿಲ್ಲ ಅನ್ನ ಬಿಸಿ ಇದೆ ಅನಲ ಉಂಟೋ ಬೆಂಕಿ ಕಾಣಿಸ್ತೋ ಕಾಣಿಸುವುದಿಲ್ಲ ಆದರೆ ಅನ್ನ ಬಿಸಿ ಇದೆ ಅಂದರೆ ಅನಲ ಇದ್ದಾನೆ ಬೆ ಬಿಸಿ ಇದೆ ಅದರಿಂದ ಅನಲ ಇದ್ದಾನೆ ಅನಲ ಕಾಣಿಸುವುದಿಲ್ಲ ಅನಲ ಇರಬೇಕು ಇಂದ್ರಿಯಗಳಲ್ಲಿ ಅನ್ನಾದ ಅಲ್ಲಿ ಒಂದೊಂದು ಇಂದ್ರಿಯದಲ್ಲಿಯೂ ಅದು ತೈಜಸಾನಿ ಇಂದ್ರಿಯ ತೈಜಸ ಇಂದ್ರಿಯಗಳು ಎಲ್ಲವೂ ಇದೆ ಅಲ್ಲಿ ಬಿಸಿ ಇದೆ ಒಳಗೆ ಹೋದ ಮೇಲೆ ವೈಶ್ವಾನರ ಅನಲ ಅವನು ಇರಲೇಬೇಕು ಆದರೆ ಇದ್ದಾರೆ ಕಾಣಿಸುವುದಿಲ್ಲ ಸ್ಪರ್ಶ ಗೋಚರವಾಗುವವರು ಆ ಅನಲನಿಗಿಂತಲೂ ಕೂಡ ಭಗವಂತ ಅನಲ ಅನಲ ಅಂತಂದ್ರೆ ಅವನ ಮುಂದೆ ಯಾವುದೂ ಅಲಂ ಅಲ್ವೇ ಅಲ್ಲ ಎಲ್ಲ ಅನಲ ಅಪರಿಮಿತವಾಗಿರತಕ್ಕಂಥ ಗುಣ ಇಷ್ಟು ಅಲಂ ಅನ್ನ ಅನಲ ಅವ ಅನಲನ ಉಪಾದಿಯಲ್ಲಿ ಆ ಅನಲ ನಾಮಕನಾಗಿ ಭಗವಂತ ಈ ಮೂರು ಕ್ರಿಯೆಗಳಲ್ಲಿ ಅನ್ನ ಅನ್ನಾದ ಅನ್ನದ ಅಹಮನ್ನ ಮಹಮನ್ನ ಮಹಮನ್ನ ಅಂತ ಅನ್ನ ರೂಪದಿಂದ ಅನ್ನಾದ ಅಹಮನ್ನಾದಹ ಅಹಮನ್ನಾದಹ ಅಂತ ಸಾಮಗ್ರ ಸಾಮಗರು ಸಾಮದಿಂದ ಮಾಡೋತಕ್ಕ ಭಗವಂತನ ರೂಪಗಳನ್ನು ನಾವು ಎಲೆಯಲ್ಲಿ ಚಿಂತನೆ ಮಾಡಬೇಕು ಪ್ರಣವದ ಮೂರು ಅಕ್ಷರಗಳಲ್ಲಿ ಪ್ರತಿಪಾದ್ಯಮಾನವಾದ ಭಗವಂತನ ಮೂರು ರೂಪಗಳ ಚಿಂತನೆಯನ್ನು ನಾವು ಮಾಡಬೇಕಾದ್ದು ಅಂತ ದಾಸರು ಹೇಳ್ತಾ ವಿಷ್ಣು ಪರಮಾಹ್ಲಾದೃಪ್ತಿ ಪಡಿಸುವ ತೃಪ್ತಿಯನ್ನು ಕೊಡ್ತಾನೆ ಭಗವಂತ ಮಾ ಅಂದ್ರೆ ಅದು ತೃಪ್ತಿಯನ್ನು ಕೊಡತಕ್ಕಂತಹ ಭಗವಂತನ ರೂಪ ಅದು ಅಗಾಧ ಮಹಿಮನ ಚಿತ್ರ ಕರ್ಮವ ಇದು ವಿಚಿತ್ರವಾದಂತಹ ಕರ್ಮ ನಾವು ಅಡಿಗೆಯವರಿಗೆಲ್ಲ ಸನ್ಮಾನ ಮಾಡ್ತೇವೆ ಎಲ್ರಿ ಅಡುಗೆ ಮಾಡಿದ್ದಾರೆ ಬಹಳ ಚೆನ್ನಾಗಿ ರುಚಿಕರವಾಗಿ ಅಡುಗೆ ಮಾಡಿದ್ದಾರೆ ಅಂತ ದೇವರ ನಗ್ತಾ ಇರ್ತಾನೆ ಅಂತ ನಾನು ಅಡಿಗೆ ಮಾಡಿತ್ತು ಅಂತ ಅಸನ್ಮಾನ ಅವರಿಗೆ ಮಾಡಿ ಪರವಾಗಿಲ್ಲ ಅದರೊಳಗೆ ನಾನೇ ಅದನ್ನು ಸ್ವೀಕಾರ ಮಾಡ್ತೇನೆ ಅಂತ ಚಿತ್ರ ಕರ್ಮವ ಬಣ್ಣಿಸುವವನು ಆವಾ ಯಾರು ಇದನ್ನು ಬಣ್ಣಿಸ್ಲಿಕ್ಕೆ ಸಮರ್ಥ ನಾವೇನೂ ಸಮರ್ಥರಲ್ಲ ಅಂತ ಹೇಳಿ ಮುಂದಿನದರಲ್ಲಿ ಮೂರು ರೂಪಗಳನ್ನು ಹೇಳಿ ಮುಂದಿನ ರೂಪಗಳನ್ನು ನಾವು ಚಿಂತನೆ ಮಾಡಬೇಕಾದ್ದು ಅಂತ ದಾಸರು ಹೇಳ್ತಾರೆ ಊಟ ಮಾಡುವುದು ಹೇಗೆ ಅಂತ ದಾಸರು ಹೇಳಿಕೊಡ್ತಾರೆ ಚಿಕ್ಕ ಮಕ್ಕಳಿಗೆ ಹೇಳಿಕೊಡ್ಬೇಕಲ್ಲ ಊಟ ಮಾಡುವ ಕ್ರಮ ಹೇಗೆ ಅಂತ ಅದನ್ನು ತೋರಿಸ್ತಾನೆ ಚಿಕ್ಕನ್ನಲ್ಲಿ ಊಟ ಮಾಡುವಾಗ ಹೇಳ್ತಾರೆ ಒಂದೇ ಒಂದು ಅಗವು ಕೆಳಗೆ ಬೀಳಬಾರದು ಒಂದು ಅನ್ನನು ಕೆಳಗೆ ಬೀಳಬಾರದು ಅಂತ ಯಾಕೆಂದ್ರೆ ಅನ್ನ ನಾಮಕನಾಗಿ ಭಗವಂತ ಅದರಲ್ಲಿ ತುಂಬಿರ್ತಾನೆ ಅದು ಬೀಳಬಾರದು ಅಂದ್ರೆ ಅನ್ನನನ್ನು ನಾವು ತ್ಯಾಗ ಮಾಡಬಾರದು ಭಗವಂತನನ್ನು ಕೆಳಗೆ ಬೀಳಿಸಬಾರದು ಅರ್ಥ ತಲೆಯಲ್ಲಿ ತುಂಬಿಸಿಕೊಡಬೇಕು ಎನ್ನುವ ಅನುಸಂಧಾನ ಅಲ್ಲಿದೆ ಊಟ ಮಾಡುವಾಗ ಮಾತಾಡಬೇಡ ಅಂತ ಹೇಳ್ತಾರೆ ಆರೋಗ್ಯಕ್ಕೂ ಒಳ್ಳೆಯದು ಅಧ್ಯಾತ್ಮಕ್ಕೂ ಹಿತಕರವರ್ಥ ಯಾಕೆಂದ್ರೆ ಮಾತಾಡಿದರೆ ಅನುಸಂಧಾನ ಮಾಡಲಿಕ್ಕಾಗುವುದಿಲ್ಲ ರುಚಿ ಅನುಸಂಧಾನ ಮಾಡಲಿಕ್ಕೂ ಆಗುದಿಲ್ಲ ಟೇಸ್ಟ್ ಯಾರಾದ್ರೂ ಊಟ ಮುಗಿದ ಮೇಲೆ ಹೇಗಿತ್ತು ರೀ ಕೇಳಿದ್ರೆ ಅದೂ ಮಾತಾಡುವ ಗಲಾಟೆಯಲ್ಲಿ ಗೊತ್ತಾಗಿಲ್ರಿ ಅಂತ ಹೇಳಬಾರ್ದಲ್ಲ ಅದರಿಂದ ಅನುಸಂಧಾನ ರುಚಿಯನ್ನು ತೃಪ್ತಿಪಡಿಸುವವ ತೃಪ್ತಿನಾಮಕನಾಗಿ ಭಗವಂತ ಅದರ ಜೊತೆಗೆ ಅನುಸಂಧಾನ ಮಾಡಬೇಕಾಯ್ತು ಬಹಳ ಸೊಗಸಾಗಿ ಹೇಳ್ತಾರೆ ಹೇಗೆ ಅನುಸಂಧಾನ ಮಾಡುವ ಕ್ರಮ ಅಂದರೆ ಪ್ರಣವ ಚಿಂತನೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಅದನ್ನು ಹೇಳ್ತಾರೆ ನಾದ ಭೋಜನ ಶಬ್ದದೋಡು ಬಿಂದು ಓದನ ಉದಕದೊಳು ಘೋಷನು ವಾದದೊಳು ಶಾಂತಾಕ್ಯ ಜಟರಾಗ್ನಿಯೊಳಗೆ ಇರುತಿಪ್ಪ ವೈದಿಕ ಸುಶಬ್ಧದೊಳು ಪುತ್ರ ಸಹೋದರ ಅನುಗರ ಒಳಗೆ ಅತಿ ಶಾಂತನ ಪಾದ ಕಮಲ ಅನವರತ ಚಿಂತಿಸು ಈ ಪರಿಯಿಂದ ನಾವು ಊಟ ಮಾಡುವಾಗ ಚಿಂತನೆ ಮಾಡಬೇಕಾದ ಕ್ರಮವನ್ನು ದಾಸರು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾರೆ ಊಟ ಮಾಡುವಾಗ ಎಷ್ಟು ಐಟಮ್ಸ್ ಜಾಸ್ತಿ ಆಯಿತು ನೀವೇನು ಬೇಜಾರ ಮಾಡುದು ಬೇಡ ಆದರೆ ಅದನ್ನು ತಿನ್ನುವಾಗ ಅನುಸಂಧಾನ ಬೇಕಾದ್ದು ಮುಖ್ಯ ಅಂತ ಹೇಳ್ತಾರೆ ಏನು ಹೇಳ್ತಾರೆ ನಾದ ಭೋಜನ ಶಬ್ದದೊಳು ನಾದ ಅಂದ್ರೆ ಊಟ ಮಾಡುವಾಗ ನಾದ ಆಗಬೇಕು ಅಂತ ಅದಕ್ಕೆ ಅರ್ಥ ಅಲ್ಲ ಊಟ ಮಾಡ್ತಾರೆ ಊಟ ಮಾಡುವಾಗ ಸಾರ ತಿನ್ನುವಾಗ ಅದು ಪಕ್ಕದ ಮನೆಯವರೇ ಕೇಳಬೇಕು ಸಾರ ತಿಂದದ್ದು ಅಂತ ಅದು ಹಾಗಲ್ಲ ನಾದ ಭೋಜನ ಶಬ್ದದೊಳು ಅಂತ ಭೋಜನ ಮಾಡುವಾಗ ಹಾಗೆ ಶಬ್ದವನ್ನು ಉಚ್ಚಾರಣೆ ಮಾಡುವಾಗ ಏನು ಚಿಂತನೆ ಮಾಡಬೇಕಾದ್ದು ಆ ಪ್ರಣವದ ಎಂಟು ಅಕ್ಷರಗಳಲ್ಲಿ ಅಕಾರ ಉಕಾರ ಮಕಾರ ಆದ ಬಳಿಕ ನಾದ ಬಿಂದು ಘೋಷ ಶಾಂತ ಅತಿ ಶಾಂತ ಅಂತ ಮತ್ತೆ ಐದು ಅಕ್ಷರಗಳಿವೆ ಆ ಐದು ಅಕ್ಷರಗಳಿಂದ ಪ್ರತಿಪಾದ್ಯಮಾನವಾದ ಭಗವಂತನ ಮತ್ತೆ ಐದು ರೂಪಗಳಿವೆ ಆ ರೂಪಗಳನ್ನು ಅನುಸಂಧಾನ ಮಾಡಬೇಕಂತೆ ಭೋಜನ ಮಾಡುವಾಗ ಅಥವಾ ಭೋಜನ ಆಗುವಾಗ ಶಬ್ದ ಆದರೆ ಆ ಶಬ್ದದಲ್ಲಿ ನಾವು ಚಿಂತನೆ ಮಾಡಬೇಕಾದೇನು ಅಂದರೆ ನಾದನಾಮಕನಾದ ನಾದನಿಂದ ಪ್ರತಿಪಾದ್ಯಮಾನವಾದ ಪ್ರಣವದ ನಾದದಿಂದ ನಾದ ಅಕ್ಷರದಿಂದ ಪ್ರತಿಪಾದ್ಯಮಾನವಾದ ನಾದನಾಮಕನಾದ ಭಗವಂತನ ಚಿಂತನೆಯನ್ನು ಮಾಡಬೇಕಂತೆ ಆ ಭೋಜನ ಕ್ರಿಯೆಯಲ್ಲಿ ಏನು ಶಬ್ದ ಆಗುತ್ತೆ ಆ ಶಬ್ದ ಅದು ಭಗವತ್ ಪ್ರತಿಪಾದಕ ಅಂತ ಚಿಂತನೆ ಮಾಡಬೇಕಂತೆ ಆ ಶಬ್ದ ಅದೇನು ಸುರಿಯುವ ಸಾರು ಸುರಿಯುವುದಿರಬಹುದು ಪಾಯಸ ಸುರಿಯುವುದಿರಬಹುದು ಅದೇನಿದ್ರೂ ಕೂಡ ಆ ಶಬ್ದ ಬೋಧನ ಆಗುವಾಗ ಆಗುವ ಎಲ್ಲ ಶಬ್ದಗಳಲ್ಲಿ ನಾದನಿಂದ ಪ್ರತಿಪಾದ್ಯಮಾನನಾದ ಭಗವಂತನನ್ನು ಹೇಳಬೇಕು ನಾದ ಅಂದರೆ ನದತೀತಿ ಭಗವಂತನ ಗುಣಗಳನ್ನು ಅದು ಹೇಳುತ್ತದೆ ಅದನ್ನು ನಾವು ಚಿಂತನೆ ಮಾಡಬೇಕಂತೆ ನಾದನಾಮಕವಾದ ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಬೋಧನ ಶಬ್ದದೊಳು ಬಿಂದು ಓದನ ಉದಕದವಳು ಓದನ ಉದಕ ಓದನ ಅಂದರೆ ಅನ್ನ ಉದಕ ಅಂದರೆ ನೀರು ಊಟದಲ್ಲಿ ಎರಡು ಪ್ರಧಾನವಾದ ಅಂಗ ಅನ್ನ ತಿನ್ನಬೇಕು ನೀರು ಕುಡಿಬೇಕು ಅನ್ನ ತಿನ್ನುವಾಗ ನೀರು ಕುಡಿಯುವಾಗ ಏನು ಮಾಡಬೇಕಾದ ಚಿಂತನೆ ಬಿಂದು ಅಲ್ಲಿ ಭಗವಂತನ ಐದನೆಯ ರೂಪ ಪ್ರಣವದ ಐದನೆಯ ಅಕ್ಷರದಿಂದ ಪ್ರತಿಪಾದ್ಯಮಾನವಾದ ರೂಪ ಅದು ಬಿಂದು ಆ ಬಿಂದು ನಾಮಕನಾಗಿರತಕ್ಕ ನಾವು ಚಿಂತನೆ ಮಾಡಬೇಕಂತೆ ಓದನ ಉದ್ದು ಓದನದಲ್ಲಿ ಬಿಂದು ಬಿಂದು ಬಿಂದುವಿನಲ್ಲಿಯೂ ಭಗವಂತನ ಬಿಂದು ರೂಪ ಇದೆ ನೀರಿನ ಬಿಂದು ಬಿಂದುವಿನಲ್ಲಿಯೂ ಕೂಡ ಭಗವಂತನ ರೂಪ ಇದೆ ಅದನ್ನು ನಾವು ಚಿಂತನೆ ಮಾಡಬೇಕಂತೆ ಬಿಂದು ಅಂದರೆ ವಿದತಿ ಇದು ಬಿಂದು ಬಿಂದು ಅದು ಬಿಂದು ವಿಂದತಿ ಅಂದರೆ ಎಲ್ಲ ಗುಣಗಳನ್ನೂ ಹೊಂದಿದವ ನಮ್ಮ ಭೋಜನದಲ್ಲಿ ಇಂತಹ ಗುಣಗಳು ತುಂಬಬೇಕು ಯಾಕೆ ಅದು ಮನಸ್ಸಿಗೆ ಹೋಗಿ ಸೇರಬೇಕು ಸೇರುದು ಯಾಕೆ ಮತ್ತೆ ನಮಗೆ ಭಗವಂತನ ಗುಣಗಳ ಚಿಂತನೆ ಬರಬೇಕು ಅದಕ್ಕೆ ಓದನ ಉದಕದವಳು ಬಿಂದು ನಾಮಕನಾದ ಭಗವಂತನನ್ನು ಗುಣ ಸಿಂಧುವಾದ ಭಗವಂತನ ಬಿಂದು ಅನ್ನತಕ್ಕ ರೂಪವನ್ನು ನಾವು ಚಿಂತನೆ ಮಾಡಬೇಕಂತೆ ಭಗವಂತನ ವ್ಯಾಪ್ತವಾದ ರೂಪ ಇದೆ ಬಿಂದುುವಾದ ರೂಪ ಇದೆ ಓದನದ ಕಣಕನಗಳಲ್ಲಿ ನೀರಿನ ಅಂಶ ಅಂಶಗಳಲ್ಲಿ ಭಗವಂತನ ಈ ಬಿಂದು ಅನ್ನತಕ್ಕ ರೂಪ ಇದೆ ಪ್ರಣವ ಪ್ರತಿಪಾದ್ಯವಾದ್ದು ಅಂತ ಅನುಸಂಧಾನ ಮಾಡಬೇಕಂತೆ ಗೋಷನು ನಾದದೊಳು ಅಂತ ವಾದದೊಳು ಅಂತ ಘೋಷನಾಮಕನಾದ ಭಗವಂತ ವಾದದಳು ಅಂತ ಈ ಸಂಪ್ರದಾಯ ಇದೆ ಊಟ ಮಾಡುವಾಗ ಅಂದರೆ ಭೋಜನ ಮಾಡುವಾಗ ವೈಶ್ವಾನರ ಯಜ್ಞ ನಡೆಯುವಾಗ ಒಬ್ಬರು ಪ್ರವಚನ ಮಾಡಬೇಕು ಇದು ಸಂಪ್ರದಾಯ ಇದೆ ಈ ಯಾವುದೇ ಯಜ್ಞ ನಡೆಯುವಾಗ ಅದರ ಹಿನ್ನೆಲೆಯಲ್ಲಿ ಪ್ರವಚನ ಬೇಕೇ ಬೇಕು ಹಾಗೆ ಭೋಜನ ಎಂಬಂತಹದ್ದು ಅದು ಬರೀ ಊಟ ಅಲ್ಲ ಅದು ಅದೊಂದು ವೈಶ್ವಾನರ ಯಜ್ಞ ಅದು ನಡೆಯುವಾಗ ಪ್ರವಚನ ನಡೀಬೇಕು ಉಡುಪಿಯಲ್ಲಿ ಇವತ್ತು ನಡೀತದೆ ಚೌಕಿಯಲ್ಲಿ ಊಟ ಮಾಡುವಾಗ ಪ್ರವಚನ ಮಾಡ್ತಾ ಇದೆ ಕೇಳುವುದು ಬಿಡುದು ಬೇರೆ ಅಂತ ನಡೀತಾ ಇದೆ ಅಲ್ಲಿ ಪ್ರವಚನ ನಡೆಸ್ತಾ ಇರ್ತಾರೆ ಅದು ವಾದ ಅಂದರೆ ಅದು ವಾದ ಅಂದರೆ ಅನುವಾದ ಭಗವಂತನ ಗುಣಗಳ ಅನುವಾದ ಆ ಅನುವಾದ ಏನು ನಡೆಸ್ತಾರೆ ಅಂದರೆ ನಡೆಸಬೇಕು ಅಂತ ಅರ್ಥ ನಡೆಸಿದ್ರು ಆವಾಗ ನಡೀಬೇಕದು ಎಲ್ಲೇ ಭೋಜನ ಆಗುವಾಗ ಅದು ಅನುವಾದ ನಡೀಬೇಕು ಅಂದರೆ ಕೆಟ್ಟ ಶಬ್ದಗಳು ಬೀಳಬಾರದು ಭಗವಂತನ ಗುಣಗಳ ಅನುವಾದ ನಡೀಬೇಕು ಈ ಅನುವಾದ ನಡೆಯುವಾಗ ಏನು ಚಿಂತನೆ ಮಾಡಬೇಕಾದ್ದು ಬಾಯಿಯಲ್ಲಿ ತಿಂತೇವೆ ಆಗ ಕಿವಿಗೆ ಕೆಲಸ ಇಲ್ಲ ಮಾತಾಡಲಿಕ್ಕಾಗುವುದಿಲ್ಲ ಆದರೆ ಕಿವಿಗೆ ಕೆಲಸ ಇಲ್ಲ ಆ ಕಿವಿ ಏನು ಹಾಕಬೇಕು ಆಹಾರ ಅದು ಅನುವಾದದೊಳು ಭಗವಂತನ ಗುಣಗಳ ಅನುವಾದ ನಡೀಬೇಕು ಅದರಲ್ಲಿ ಭಗವಂತನ ಯಾವ ರೂಪ ಇದೆ ಘೋಷ ಘೋಷನಾಮಕವಾದ ಭಗವಂತನ ರೂಪವನ್ನು ನಾವು ಅನುಸಂಧಾನ ಮಾಡಬೇಕಂತೆ ಘೋಷ ಅಂತ ಭಗವಂತನ ರೂಪ ಅದು ಘೋಷ ಅಂತಂದರೆ ಅದು ಘೋಷ ಅಂದ್ರೆ ಘುಷಿರ್ ಅವಿಶಬ್ದೇ ಅಂತ ಸ್ಪಷ್ಟವಾದ ಅರ್ಥ ಗೊತ್ತಾಗುವುದಿಲ್ಲ ನಮಗೆ ಏನೋ ಒಂದು ಅಸ್ಪಷ್ಟವಾಗಿ ಹೇಳಿದ ಹಾಗೆ ಇರ್ತದೆ ಅದು ಯಾವುದೂ ಅರ್ಥವನ್ನು ಕೊಡಬಹುದು ಉದಾಹರಣೆಗೆ ಸಮುದ್ರದ ಘೋಷ ಅಂತ ಹೇಳ್ತೇವೆ ಸಮುದ್ರದ ಘೋಷ ಅದು ಏನು ಅರ್ಥವನ್ನೂ ಕೊಡಬಹುದು ಅದಕ್ಕೆ ನಾವು ಆ ಅರ್ಥವನ್ನು ಕೊಟ್ಟ ಹಾಗೆ ಇರ್ತದೆ ಸಮುದ್ರದ ಘೋಷ ಅದು ದೇವರು ಎಷ್ಟು ಅಗಾಧ ಹೀಗೂ ಹೇಳಬಹುದು ದೇವರು ಇಲ್ಲ ಇಲ್ಲ ಇಲ್ಲ ನಾಸ್ತಿಯನ್ನು ಹೀಗೂ ಅರ್ಥ ಕೊಡಬಹುದು ಅದು ಅವಿಶ್ದೇ ಅಸ್ಪಷ್ಟವಾದ ಶಬ್ದ ಅದು ಅದು ಘೋಷ ಅಂತ ಕರೀತಾರೆ ಇಂತಹ ಘೋಷದ ಚಿಂತನೆ ಮಾಡಬೇಕಂತೆ ಅನುವಾದದೊಳು ಯಾಕೆಂದ್ರೆ ಅನುವಾದ ಮಾಡ್ತಾ ಇರ್ತಾರೆ ಭಗವಂತಗಳ ಗುಣಗಳ ಚಿಂತನೆ ನಾವು ನಡೆಸಬಹುದು ನಡೆಸುವಾಗ ಅದು ಅಲ್ಲಾಂತಲೂ ನಮಗೆ ಬರಬಹುದು ಕೆಲವರಿಗೆ ಅಯೋಗ್ಯರಾಗಿದ್ದರೆ ಅದು ಅಲ್ಲ ಅಂತಲೂ ಇರಬಹುದು ಯೋಗ್ಯರಾಗಿದ್ರೆ ಅದು ಒಳ್ಳೆಯದುಂತೂ ಚಿಂತನೆ ಇರಬಹುದು ಹೀಗೆ ಅನುವಾದ ಮಾಡುವಾಗ ಘೋಷಮಕನಾದ ಘೋಷ ಶಬ್ದ ಪ್ರತಿಪಾದ್ಯನಾದ ಭಗವಂತನ ಚಿಂತನೆಯನ್ನು ಮಾಡಬೇಕಂತೆ ಅನುವಾದದೊಳು ಶಾಂತಾಖ್ಯ ಜಠರಾಗ್ನಿಯ ಒಳಗೆ ಇರುತಿಪ್ಪ ಶಾಂತ ಅಂತ ಅದರ ಮೇಲೆ ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಆರು ರೂಪಗಳಾಯಿತು ಶಾಂತ ಅತಿ ಶಾಂತ ಶಾಂತ ಎಂಬ ರೂಪವನ್ನು ಯಾವಾಗ ಚಿಂತನೆ ಮಾಡಬೇಕು ಎಲ್ಲಿ ಮಾಡಬೇಕು ಚಿಂತನೆ ಅಂತಂದ್ರೆ ಹೊಟ್ಟೆಯ ಒಳಗೆ ಹೋಯಿತು ಅನ್ನ ಅಲ್ಲಿ ಒಳಗೆ ಭಗವಂತ ಶಾಂತ ನಾಮಕನಾಗಿ ನೆಲೆಸಿದ್ದಾನೆ ಜಟರ ಅಗ್ನಿಯೋಳು ಜಠರ ಅಗ್ನಿಯೋಳು ಜಠರದ ಒಂದು ಅಗ್ನಿ ಇದೆ ಹೊಟ್ಟೆಯೊಳಗೆ ಅಗ್ನಿ ಉಂಟಾ ಹೌದ್ರಿ ಅದಕ್ಕೆ ಹೆಸರಾಗಿ ಹೊಟ್ಟೆ ಕಿಚ್ಚು ಅಷ್ಟೇ ಕಿಚ್ಚು ಅದು ಬೆಂಕಿ ಇದೆ ಅದು ಹೊಟ್ಟೆಯೊಳಗೆ ಇರತಕ್ಕಂತಹ ಕಿಚ್ಚು ಅಂದ್ರೆ ಬೆಂಕಿ ಆದರೆ ಬೆಂಕಿ ಹೌದು ಬೆಂಕಿಯ ತೀಕ್ಷ್ಣತೆ ಅದರಲ್ಲಿಲ್ಲ ಬೆಂಕಿ ಅಂದರೆ ಸುಡಬೇಕಾದ್ದು ನಮ್ಮಿಂದ ಸಾಧ್ಯನಾ ಒಂದಿಷ್ಟು ಬೆಂಕಿ ಬಾಯಲ್ಲಿ ಹಾಕ್ಲಿಕ್ಕೆ ಸಾಧ್ಯನಾ ಕಲ್ಪನೆ ಮಾಡಲಿಕ್ಕೆ ಆಗುದಿಲ್ಲ ಅದೆಲ್ಲ ಆಗುವುದಿಲ್ಲರಿಂದ ಯಾಕೆ ಬೆಂಕಿ ಅಂದರೆ ಸುಡುವಂಥದ್ದು ಆದರೆ ಜಠರಾಗ್ನಿ ಅದು ಶಾಂತ ಯಾಕೆಂದ್ರೆ ಈ ಸುಡುವುದಿಲ್ಲ ಸುಡುವುದಿಲ್ಲವೋ ಸುಡುತ್ತದೆ ಅದು ಹೊಟ್ಟೆಗೆ ಸರಿಯಾಗಿ ಕೊಡದೆ ಹೋದರೆ ಅದು ಸುಡುತ್ತೆ ಅದರಿಂದ ಅದು ಶಾಂತವಾಗಿರತಕ್ಕಂತಹ ಅಗ್ನಿ ಅದು ಜಠರಾಗ್ನಿ ಅದರ ಒಳಗೆ ಭಗವಂತ ಶಾಂತನಾಗಿದ್ದು ನಾವು ಸ್ವೀಕರಿಸುವ ಅನ್ನವನ್ನೆಲ್ಲ ಜೀರ್ಣ ಮಾಡಿ ಶಾಂತಿಗೊಳಿಸ್ತಾನೆ ಅಂತೆ ಶಾಂತಿ ಅಂದ್ರೆ ಶಮ್ ಅಂದ್ರೆ ಸುಖ ಅಂತ ಅಂದ್ರೆ ಅದರ ಕೊನೆ ಶಾಂತಿ ಅಂದರೆ ಅದರ ಪರಾಕಾಷ್ಟೆ ಸುಖದ ಪರಾಕಾಷ್ಟೆ ಅದು ತಿನ್ನುವಾಗ ಅಲ್ಲ ತಿಂದ ಅನ್ನ ಜೀರ್ಣವಾದಾಗ ಎಲ್ಲೆಲ್ಲಿದ್ದು ಎಲ್ಲೆಲ್ಲಿ ಹೋಗಬೇಕೋ ಅಲ್ಲಲ್ಲಿ ಅದು ಶಾಂತಿ ಸಿಗುವಂತಹದ್ದು ಅದರಿಂದ ಶಾಂತ ಅನ್ನತಕ್ಕ ಭಗವಂತನ ರೂಪವನ್ನು ನಾವು ಜಟರಾಗ್ನಿಯ ಒಳಗೆ ಜಟರಾನ್ನದ ಒಳಗೆ ನಾವು ಚಿಂತನೆ ಮಾಡಬೇಕಂತೆ ಆಮೇಲೆ ಅತಿ ಶಾಂತ ಹಂತ ಇದು ಬಹಳ ಮುಖ್ಯವಾದ ದಾಸರ ಹೇಳ್ತಾರೆ ನಾವು ಊಟ ಮಾಡುವಾಗ ಒಬ್ಬರೇ ಊಟ ಮಾಡಬಾರದು ಸಂಪ್ರದಾಯ ಇದು ಹಿಂದಿನ ಕಾಲದಲ್ಲೆಲ್ಲ ಹಾಗೆ ಇರ್ತಿತ್ತು ಈಗ ಪುಸ್ತೋತಾದವರು ಪುಸ್ತೋತಾದಾಗ ಬಂದು ಈ ದದ್ದನ್ನು ತಿಂದು ಹೋಗುವುದು ಅಂತ ಹಾಗೆಲ್ಲ ಹಿಂದಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಮನೆಯ ಕುಟುಂಬ ಇಡೀ ಸೇರಬೇಕು ಎಲ್ಲ ಒಟ್ಟಿಗೆ ಕೂಡಬೇಕು ಒಟ್ಟಿಗೆ ಕೂತು ಹಿರಿಯರ ಸಮ್ಮುಖದಲ್ಲಿ ಊಟ ಮಾಡುವ ಸಂಪ್ರದಾಯ ದೊಡ್ಡವರ ಮುಂದೆ ದೊಡ್ಡವರಿಗೆ ಬಡಿಸಿ ಚಿಕ್ಕವರು ಅದನ್ನು ಸ್ವೀಕಾರ ಮಾಡುವಂತಹದ್ದು ಹೀಗೆ ಸಹೋದರ ಸಹೋದರಿ ಪುತ್ರ ಪುತ್ರಿ ಪೌತ್ರ ಇಡೀ ಕುಟುಂಬ ಸಹಿತವಾಗಿ ಊಟ ಮಾಡಬೇಕು ಹೀಗೆ ಕುಟುಂಬ ಸಹಿತವಾಗಿ ಊಟ ಮಾಡುವಾಗ ಏನು ಚಿಂತನೆ ಮಾಡಬೇಕು ಭಗವಂತನ ರೂಪವನ್ನು ಚಿಂತನೆ ಮಾಡಬೇಕು ಅತಿ ಶಾಂತ ಅಂತ ರೂಪವನ್ನು ಚಿಂತನೆ ಮಾಡಬೇಕು ಅದು ತೃಣಮದ ಎಂಟನೆಯ ಅಕ್ಷರ ಅತಿಶಾಂತ ಅದರಿಂದ ಪ್ರತಿಪಾದ್ಯಮಾನವಾದ ರೂಪ ಅದನ್ನು ಚಿಂತನೆ ಮಾಡಬೇಕಂತೆ ಹೀಗೆ ಅದು ಎರಡು ರೀತಿ ಹೌದು ಇಡೀ ಕುಟುಂಬದವರು ಒಟ್ಟಿಗೆ ಸೇರಿ ಊಟ ಮಾಡಿದಾಗ ಒಂದೇ ಚಿಂತನೆ ಬರುತ್ತೆ ಅಂತ ಅದರ ಅರ್ಥ ಹಾಗೆ ಸಹ ಪಂಕ್ತಿ ಅಂತ ಯಾಕೆ ಬಂತು ಅಂದರೆ ಹೊರಗಿನ ಪಂಕ್ತಿ ಒಂದು ಅಷ್ಟೇ ಅಲ್ಲ ಒಳಗಿನ ಪಂಕ್ತಿಯು ಒಂದೇ ಆಗಬೇಕು ಅಪ್ಪ ವಿಚಾರ ಮಾಡಿದನೇ ಮಗ ವಿಚಾರ ಮಾಡಬೇಕು ಅಪ್ಪನಿಗೆ ವಿರುದ್ಧವಾದ ವಿಚಾರ ಮಗಂದಾಗಬಾರದು ಯಜಮಾನರ ಚಿಂತನೆಗೆ ವಿರುದ್ಧವಾದ ಚಿಂತನೆ ಯಜಮಾನಿದ್ದಾಗಬಾರದು ಅದಕ್ಕೆ ಒಟ್ಟಿಗೆ ಸೇರಿ ಆಹಾರವನ್ನು ಸ್ವೀಕಾರ ಮಾಡುವ ಸಂಪ್ರದಾಯ ಬೆಳೆದು ಬಂತು ಅದು ಯಾಕೆಂದ್ರೆ ಒಂದೇ ಗುಣಗಳ ಚಿಂತನೆ ಆಗುತ್ತೆ ಅಂತ ಅದರ ಅರ್ಥ ಅದಕ್ಕೆ ಅತಿ ಶಾಂತ ಅಂತ ಹಾಗಾದ್ರೆ ಏನಾಗುತ್ತೆ ಪ್ರಾಯಶಃ ಮನೆಯಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ಮೂಡುವುದಿಲ್ಲ ಮನೆಯಲ್ಲಿ ಒಮ್ಮತ ಬರುತ್ತೆ ಅಂತ ಇರ್ತದೆ ಅಂತ ಅದು ಅತಿಶಾಂತವಾದ ಭಗವಂತನ ರೂಪ ಚಿಂತನೆ ಮಾಡಿದ್ರಿಂದ ಬರುವಂತಹ ಯಾಕೆಂದ್ರೆ ಅತಿ ಅತಿಶಾಂತವರು ಭಗವಂತನ ರೂಪ ಮನೆಯಲ್ಲಿ ಕುಟುಂಬದವರು ಎಲ್ಲಾ ಶಾಂತವಾಗಿದ್ರೆ ಗಲಾಟೆಯಲ್ಲಿ ಅತಿ ಶಾಂತ ಅನ್ನುವ ಭಗವಂತನ ರೂಪವನ್ನು ಅನುಸಂಧಾನ ಮಾಡಬೇಕಾದ್ರೆ ಎಲ್ಲರೊಟ್ಟಿಗೆ ಊಟ ಮಾಡುವಾಗ ಸಹೋದರಾದಿಗಳ ಜೊತೆಗೆ ಆಹಾರವನ್ನು ಸ್ವೀಕಾರ ಮಾಡುವಾಗ ಅತಿಶಾಂತ ನಾಮಕವಾದ ಭಗವಂತನ ರೂಪವನ್ನು ಚಿಂತನೆ ಮಾಡುವಂತಹದ್ದು ದಾಸರು ಹೇಳ್ತಾರೆ ಪುತ್ರ ಸಹೋದರ ಅನುಗತಿಯ ಒಳಗೆ ಅತಿಶಾಂತ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕಾದ್ದು ಪಾದ ಕಮಲ ಅನವರತ ಚಿಂತಿಸು ಈ ಪರಿಯಲಿ ಈ ಪರಿಯಲ್ಲಿಂದ ದಾಸರು ಹೇಳ್ತಾರೆ ಭಗವಂತನನ್ನು ಈ ರೀತಿಯಾಗಿ ನಾವು ಚಿಂತನೆ ಮಾಡಬೇಕಾದ್ರು ಒಂದು ಭೋಜನ ಪ್ರಕ್ರಿಯೆಯಲ್ಲಿ ಎಷ್ಟು ಚಿಂತನೆ ಮಾಡಲಿಕ್ಕಾಗತ್ತೆ ನಮ್ಮಲ್ಲಿ ತಮಾಷೆ ಮಾಡುವ ಶಬ್ದ ಬಂತು ಇವತ್ತು ಪ್ರಣವ ಮಂತ್ರ ಹೇಗಿತ್ತು ಅಂತ ತಮಾಷೆ ಮಾಡ್ತಾರೆ ಊಟ ಹೇಗಿತ್ತು ಅಂತ ಕೇಳುವಲ್ಲಿ ವೈದಿಕರು ಕೇಳುವ ಶಬ್ದ ಇವತ್ತು ಪ್ರಣವ ಮಂತ್ರ ಹೇಗಿತ್ತು ಅಂತ ಪ್ರಣವ ಮಂತ್ರ ಹೇಗಿತ್ತು ಅಂತಂದರೆ ಪ್ರಣವ ಮಂತ್ರದ ಚಿಂತನೆ ಹೇಗಿತ್ತು ಅಂತ ಅದಕ್ಕೆ ಅರ್ಥ ಅವರ ಧ್ವನಿ ಏನೇ ಇರಲಿ ಅದರ ಚಿಂತನೆ ಕ್ರಮ ಅದು ಪ್ರಣವದ ಅರ್ಥ ಚಿಂತನೆ ಚೆನ್ನಾಗಿ ಮಾಡಿದ್ದೀರಾ ಅಕಾರ ಉಕಾರ ಮಕಾರ ಶಾಂತ ಅತಿಶಾಂತ ನಾದ ಬಿಂದು ಘೋಷ ಈ ರೂಪಗಳ ಅನುಸಂಧಾನ ಮಾಡಿ ಊಟವನ್ನು ಮಾಡಿದ್ದೀರಾ ಆಹಾರ ಸ್ವೀಕಾರ ಮಾಡಿದಿರ ಭಗವಂತನ ಚಿಂತನೆ ನಡೀತಾ ಅಂತ ಕೇಳ್ತಾರೆ ನಮ್ಮಲ್ಲಿ ಅದು ಒಳ್ಳೆಯ ಅರ್ಥದಲ್ಲೇ ಬಂದಿರತಕ್ಕಂತಹದ್ದು ಅಂತ ನಾವು ಅದು ಗ್ರಹಿಸಬೇಕಾಗಿರತಕ್ಕಂತಹದ್ದು ಹೀಗೆ ಒಂದು ವೇದಮಾನಿ ರಮಾ ಅನುಪಾಸ್ಯ ಗುಣತ್ರಯ ವಿವರ್ಜಿತ ಸೋದರ ಸ್ಥಿತ ನಿಖಿಲ ಬ್ರಹ್ಮಾಂಡಾದಿ ಸಾಧುಸಮ್ಮತವೆನಿಸುತಿಯ ನಿಶಿಥೀದ ಗಣಪತಿ ಎಂಬ ಶ್ರುತಿ ಪ್ರತಿಪಾದಿತ ಅವನು ಹೇಳುದು ಈ ಶ್ರುತಿಯನ್ನು ಹಾಗೇ ತಂದಿಟ್ಟರು ಇಲ್ಲಿ ಎಂತ ನಿಶೀದ ಗಣಪತಿ ಎಂಬ ಶ್ರುತಿ ಪ್ರತಿಪಾದಿಸು ಅನವರತ ಅವನ ಗುಣ ಗಾನದಲೆ ನಿಶುತೀದ ಗಣಪತಿ ಎಂಬ ಶ್ರುತಿ ಪ್ರತಿಪಾದಿಸುವುದು ಅನವರತ ಅವನ ಗುಣ ಪ್ರಾಂತಗಾಣದಲೆ ಒಳ್ಳೆಯ ಚಿತ್ತರೆ ಕೊಡ್ತಾರೆ ನಿಶುತೀ ಇದ ಗಣಪತೆ ಅದು ಶ್ರುತಿಯನ್ನು ಹಾಗೇ ದಾಸರಲ್ಲಿ ಇಟ್ಟರು ನಿಶುತಿ ಇದ ಗಣಪತಿ ಎಂಬ ಶ್ರುತಿಯನ್ನು ಚಿಂತನೆ ಮಾಡುವಂತ ಅಷ್ಟು ಮಾಡಿದ್ರೆ ಸಾಕು ನಮ್ಮದು ಊಟ ಅದೊಂದು ದೇವರ ಪೂಜೆಯಾಗಿ ಬಿಡುತ್ತೆ ಅಂತ ದೇವರ ಪೂಜೆಯಲ್ಲಿ ಹೇಗೆ ನಿಶಿತಿದ ಗಣಪತೆ ಅಂತ ಅನುಸಂಧಾನ ಮಾಡಬೇಕು ಭೋಜನ ಕ್ರಿಯೆಗೆ ಕೂತಾಗಲು ಕೂಡ ನಿಶಿತಿದ ಗಣಪತೆ ಅಂತ ಚಿಂತನೆ ಮಾಡಬೇಕು ಗಣಪತಿ ಅಂದರೆ ಗಣಪತಿ ನಾಡ ಚೌತಿ ಬಂತು ಈಗಲೇ ಪ್ರಾರ್ಥನೆ ಮಾಡಿಬಿಡುದು ನಿಶ್ಚಿತ ಇದ ಗಣೇಶುತ್ವಾಮಾವು ವಿಪ್ರತಮಂ ಕವಿನ ನರು ತತ್ಕ್ರಿಯತೆ ಕಿಂಚನಾರೆ ಮಹಾ ಮರ್ಕಂ ಮಗವನ್ ಚಿತ್ರಮರ್ಚಾ ಅಂತ ಪೂಜೆ ಮಾಡುವಾಗ ಈ ಮಂತ್ರವನ್ನು ಹೇಳಿ ನಾವು ಪೂಜೆ ಪ್ರಾರಂಭ ಮಾಡ್ತೇವೆ ಅಲ್ಲಿ ಮಾತ್ರ ಅಲ್ಲಹ ದಾಸರು ಅನ್ನನ್ನು ಇಲ್ಲಿ ತನ್ನ ಜೋಡಿಸಿದರು ನಿಶೀದ ಗಣಪತಿ ಎಂಬ ಶ್ರುತಿಯ ಅರ್ಥವನ್ನು ನಾವು ಇಲ್ಲಿ ಚಿಂತನೆ ಮಾಡಬೇಕಂತ ಯಾಕೆ ಹೇಗೆ ಎರಡು ಪ್ರಶ್ನೆಗಳು ನಮ್ಮ ಮುಂದೆ ದಾಸರು ಸೊಗಸಾಗಿ ವಿವರಿಸ್ತಾರೆ ಪೂಜೆಗೆ ಕೂತಾಗ ನಿಶೀತ ಗಣಪತಿ ಅಂತ ನಾವು ಅನುಸಂಧಾನ ಮಾಡ್ತೇವೆ ಯಾಕೆಂದ್ರೆ ಪೂಜೆ ಮಾಡುವಾಗ ಮನಸ್ಸು ಬೇರೆ ಕಡೆ ಹೋಗಬಾರದು ಮತ್ತೆಲ್ಲಿ ನಿಲ್ಲಬೇಕು ಭಗವಂತನಲ್ಲಿಯೇ ನೆಲೆಸಬೇಕು ಅಲ್ಲ ಅದಕ್ಕೆ ವೇದಮಂತರ ಹೇಳಿತು ಭಗವಂತನಲ್ಲಿ ಮನಸ್ಸು ನೆಲೆಸುವುದಲ್ಲ ಭಗವಂತ ಮನಸ್ಸಲ್ಲಿ ನೆಲೆಸಬೇಕು ಅಂತ ಇದು ಅಲ್ವಾ ದೇವರಲ್ಲಿ ಮನಸ್ಸು ಅಂದ್ರೆ ನಮ್ಗೆ ಸಾಧ್ಯನಾ ದೇವರಿಗೆ ಹೇಳಿದ್ರು ದೇವರೇ ನೀನೇ ನನ್ನ ಮನಸ್ಸಲ್ಲಿ ನೆಲೆಸಿಬಿಡು ಮನಸ್ಸಲ್ಲಿ ನೆಲೆಸಿದ್ರೆ ಸಾಕಾಗುವುದಿಲ್ಲ ಯಾಕೆಂದ್ರೆ ಕಣ್ಣು ಎಲ್ಲಿಯೋ ಹೋಯಿತು ಕಿವಿ ಎಲ್ಲಿಯೋ ಹೋಯಿತು ಅದಕ್ಕೆ ಗಣೇಶು ಎಲ್ಲ ಗಣದಲ್ಲಿ ನೀನು ಕೂತ್ ಬಿಡು ಅಂತ ಹೇಳಿದ್ರು ಎಲ್ಲಾ ಇಂದ್ರಿಯ ಗಣದಲ್ಲಿಯೂ ಕೂತ್ಕೋ ಮನಸ್ನಲ್ಲಿಯೂ ನೆನೆಸು ನಿಶ ನೀನು ಎಲ್ಲದರಲ್ಲಿಯೂ ನಿಶ್ಚಿತೀದ ಆರಾಮವಾಗಿ ಕೂತ್ಕೋ ನಮ್ಮಲ್ಲಿ ಹೇಳ್ತಾರೆ ಊಟ ಮಾಡುವಾಗ ಆರಾಮವಾಗಿ ಕೂಡು ಪೂಜೆ ಮಾಡುವಾಗ ಮೊದಲು ಹಾಗೆ ಆಸನ ಪ್ರಾಣಾಯಾಮ ಕೃತ್ವ ಆಸನ ಗಟ್ಟಿಯಾಗಿ ಹಾಕಿ ನಾವು ಅಲ್ಲಾಡಬಾರದು ಹಾಗೆ ಭೋಜನ ಕ್ರಿಯೆಯಲ್ಲಿಯೂ ಕೂಡ ಅದು ನಿಶುದೀದ ಚೆನ್ನಾಗಿ ಕೂತ್ಕೊಳ್ಬೇಕು ಅಲ್ಲಿ ಚಂಚಲ್ಯ ಇರಬಾರದು ಅಂತ ಯಾಕೆಂದ್ರೆ ಎರಡೂ ಒಂದು ರೀತಿಯಾಗಿ ಪೂಜೆ ಯಾಕೆಂದ್ರೆ ದೇವರು ಗಟ್ಟಿಯಾಗಿ ಕೂಡಬೇಕಾದ್ರೆ ನಾವು ಗಟ್ಟಿಯಾಗಿ ಕೂಡಬೇಕಲ್ಲ ದೇವರು ಹೇಳಿದ ನಿನ್ನೆಲ್ಲಿ ಕೂಡ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕೆ ನೀನು ಚಂಚಲ ನೀನು ಅಲ್ಲಾಡಿದ್ರೆ ನನ್ನ ಪೋಸ್ಟು ಅಲ್ಲಾಡಿ ಬಿಡುತ್ತೆ ಅಂತ ಅದಕ್ಕೆ ನಾವು ಗಟ್ಟಿಯಾಗಿ ಕೂತ್ರೆ ಪೂಜೆ ಆಗಿ ಮುಗಿಯುವ ನಾನು ಗಟ್ಟಿಯಾಗಿ ಕೂತಿರ್ತೇನೆ ಅಂತಂದ್ರೆ ದೇವರು ಹೇಳ್ತಾನೆ ನಾನು ನಿನ್ನೆಲ್ಲಿ ಗಟ್ಟಿಯಾಗಿ ಕೂತಿರ್ತೇನೆ ಭೋಜನ ಕ್ರಿಯೆಯಲ್ಲಿಯೂ ಹಾಗೆ ಅಂತೆ ಕೊನೆಗೊಂದು ಅನುಸಂಧಾನ ಇದೆ ಅದರಲ್ಲಿ ನರತೆ ತತ್ಕ್ರಿಯತೆ ಕಿಂಚನ ನಿನ್ನನ್ನು ಬಿಟ್ಟು ನಾನು ಏನೂ ಮಾಡಲಿಕ್ಕಾಗುವುದಿಲ್ಲ ಪೂಜೆಯಲ್ಲಿಯೂ ಅಷ್ಟೇ ಭಗವಂತನನ್ನು ಬಿಟ್ಟು ನಾವು ಪೂಜೆ ಮಾಡಲಿಕ್ಕಾಗುವುದಿಲ್ಲ ಅಂದ್ರೆ ಒಂದು ರೂಪದಿಂದ ಭಗವಂತ ಎದುರಲ್ಲಿ ಕೂತಿರ್ಬೇಕು ಮತ್ತೊಂದು ರೂಪದಿಂದ ಭಗವಂತ ಒಳಗೆ ಕೂತಿರ್ಬೇಕು ಬಿಂಬನಾಗಿ ಭಗವಂತ ಎದುರಿನಲ್ಲಿಯೂ ಕೂತಿರ್ಬೇಕು ಭಗವಂತ ಒಳಗಿನಿಂದ ಬಿಂಬನಾಗಿ ಕೂತಿರ್ಬೇಕು ಯಾಕೆಂದ್ರೆ ನಾವು ಸಮರ್ಪಣೆ ಮಾಡಬೇಕಾದ್ರೆ ಕೈ ಅಲ್ಲಾಡಬೇಕು ಅದರೊಳಗೆ ಕ್ರಿಯೆಯನ್ನು ಮಾಡಿಸುವನಾಗಿ ಕೈಯಲ್ಲಿ ಕೂತಿರ್ಬೇಕು ಮನಸ್ಸಲ್ಲಿ ಕೂತಿರ್ಬೇಕು ಅದಕ್ಕಿಂತ ಮುಖ್ಯವಾಗಿ ಕೈ ಮನಸ್ಸಿನ ಚಿಂತನೆ ಅದು ಮುಖ್ಯವಾಗಿ ಬೇಕಾದ್ದು ನೀನು ಬಿಂಬನಾಗಿ ಒಳಗೆ ನೆಲೆಸು ನರ್ರತೆಯೇ ತತ್ಕ್ರಿಯತೆ ನಿನ್ನನ್ನು ಬಿಟ್ಟು ನಾನು ಪೂಜೆ ಮಾಡಲಿಕ್ಕೆ ಆಗುವುದಿಲ್ಲ ಅದು ದೇವರು ಹೇಳಿದ ನನಗೆ ಪುರುಸೋತಿಲ್ಲ ಆದರೆ ನೀನು ಬಂದ ಮೇಲೆ ಪೂಜೆ ಮಾಡ್ತೇನೆ ಅಂತ ಹೇಳಬೇಕಂತ ನೀನು ಕೂಡಲೇ ನನ್ನ ಪೂಜೆ ನಡೆಯುವುದಿಲ್ಲ ಅಂತ ದೇವರ ಮೇಲೆ ಭಾರ ಹಾಕಿ ನಾವು ಪೂಜೆ ಪ್ರಾರಂಭ ಮಾಡಬೇಕು ಆಗೆ ಭೋಜನ ಕ್ರಿಯೆಗೂ ಅಷ್ಟೇ ಮುಖ್ಯವಾದಂತಹದ್ದು ಭಗವಂತನ ಚಿಂತನೆ ಭಗವಂತನ ಅವಶ್ಯಕತೆ ಹೇಗೆಂದ್ರೆ ಭೋಜನ ಕ್ರಿಯೆ ನಡೀಬೇಕಾಗಿದ್ದರೆ ಭಗವಂತ ಬೇಕು ಅಯ್ಯೋ ಊಟ ಮಾಡ್ತಾ ಇರ್ತಾನೆ ರೀ ಹಲ್ಲಿನ ಮಧ್ಯದಲ್ಲಿ ಸಿಕ್ಕಿಬಿತ್ತು ಅಯ್ಯೋ ಒದ್ದಾಡ್ತಾ ಇರ್ತಾನೆ ದೇವರು ಹೇಳ್ತಾನೆ ನಾನನ್ನು ಬಿಟ್ಟು ಊಟ ಮಾಡಿದ್ರೆ ಹೀಗೆ ಆಗುತ್ತೆ ಅವ್ಯವಸ್ಥೆ ಆಗತ್ತೆ ಅದು ದೇವರು ಅಷ್ಟು ವ್ಯವಸ್ಥೆ ನೋಡಿ ಅದು ಅಲ್ಲಿನೊಳಗೆ ಹೋಗಬೇಕು ಅಲ್ಲಿನ ಮಧ್ಯಕ್ಕೆ ಸಿಗಬೇಕು ಅದೇನು ಕಣ್ಣು ಹಲ್ಲಿನ ಪಕ್ಕದಲ್ಲಿಲ್ಲ ಕಣ್ಣು ಮೇಲೆ ಇರುವುದು ಅಲ್ಲ ಇಲ್ಲ ದೇವರು ಹೇಳಿದ ಆ ಹಲ್ಲಿನ ಮಧ್ಯದಲ್ಲಿ ಅನ್ನ ಮಾತ್ರ ಸಿಗಬೇಕು ನಾಲಗೆ ಸಿಗಬಾರದು ನಾಲೆಗೆ ಅದು ಕೊಡಬೇಕಷ್ಟೇ ಅಲ್ಲಿ ತೆಗಿಬೇಕಷ್ಟೇ ಅದರ ಹಲ್ಲಿನ ಮಧ್ಯದಲ್ಲಿ ಸಿಕ್ಕಿಬಿಡಬಾರದು ಎಷ್ಟು ಸೂಕ್ಷ್ಮ ಕೆಲಸ ಅದು ನಮ್ಗೆ ಗೊತ್ತಾಗುವುದಿಲ್ಲ ಇನ್ನೊಬ್ರು ಊಟ ಮಾಡುವಾಗ ಹೀಗೆ ನಾವು ನೋಡ್ತಾ ಹಾಕುವುದು ಗೊತ್ತಾಗುತ್ತೆ ಅದು ನಮ್ಮ ಹೇಗೆ ಕ್ರಿಯೆ ನಡೆಯುತ್ತೆ ಎಂದು ಅದು ಆ ಸೂಕ್ಷ್ಮವಾದ ಕ್ರಿಯೆ ಅದರ ಭಗವಂತ ನಡೆಸುವ ವಿಚಿತ್ರವಾದ ವ್ಯಾಪಾರ ಅದರ ಒಳಗಂತೂ ಅತ್ಯದ್ಭುತವಾದ ವ್ಯಾಪಾರ ಅದಕ್ಕೆ ನರ್ರತೆ ತತ್ಕ್ರಿಯತೆ ನಿನ್ನನ್ನು ಬಿಟ್ಟು ನಾವು ಊಟ ಮಾಡಲಿಕ್ಕಾಗುವುದಿಲ್ಲ ಹೇಗೆ ಕತ್ತಲೆಯಲ್ಲಿ ಊಟ ಮಾಡಲಿಕ್ಕಾಗುವುದಿಲ್ಲ ಒಳಗಿನ ಬಗ್ಗೆ ನಮಗೆ ಕತ್ತಲೆ ಬಾಯಿಯ ಒಳಗೆ ಅದು ಕತ್ತಲೆ ನಮಗೆ ಅಲ್ಲೂ ಜಗಿಬೇಕಾದ್ರೆ ರಸ ಹಿಂಡಬೇಕಾದ್ರೆ ಹಿಂದಿ ರಸ ಕೊಡಬೇಕಾಗಿದ್ರೆ ಭಗವಂತ ಬೇಕು ನರ್ರತೆ ತತ್ಕ್ರಿಯತೆ ಹಾಗೆ ಒಳಗಿಂದ ಅಷ್ಟೇ ಮತ್ತೆ ನರ್ರತೆ ತತ್ಕ್ರಿಯತೆ ನೀನ್ ಅದು ವಿಭಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಎಲ್ಲೆಲ್ಲಿ ಎಲ್ಲೆಲ್ಲಿ ಹೋಗಿ ಮುಟ್ಟಿಸಬೇಕು ಯಾರು ಮುಟ್ಟಿಸುವವರು ನಮ್ಮಲ್ಲಿ ಪೂಜೆ ಮಾಡಿಸ್ತಾರೆ ದೇವಾಲಯಗಳಲ್ಲಿ ಅವ್ರು ಹೇಳಿ ನನಗೆ ಬರಲಿಕ್ಕೆ ಪುರುಸೋತಿಲ್ಲ ಅಂತ ಈ ಸಾಮೂಹಿಕ ಸತ್ಯನಾರಾಯಣ ಅಂತ ಕೆಲವು ಕಡೆಯಲ್ಲಿರ್ತದೆ ಅದೇನಂದ್ರೆ ದುಡ್ಡು ಆ ಪೂಜಾರಿಗಳೇ ಬಂದು ಅವ್ರ ಅಂಗಡಿಗೆ ಬಂದು ದುಡ್ಡು ಇಟ್ಕೊಂಡು ಹೋಗಬೇಕು ಪೂಜೆ ಮಾಡಿ ಪ್ರಸಾದ ಅವ್ರ ಅಂಗಡಿಗೆ ಮುಟ್ಟಿಸಬೇಕು ಎಷ್ಟು ಕಷ್ಟ ನೋಡಿ ಪೂಜೆ ಮಾಡುವುದೇ ಒಂದು ಸಮಸ್ಯೆ ಅದು ದುಡ್ಡು ತರಬೇಕು ಪ್ರಸಾದ ಮುಟ್ಟಿಸಬೇಕು ಮರೆತು ಹೋಗಿ ಒಂದು ಪ್ರಸಾದ ಆಚೆತ ಅಯ್ಯಯ್ಯೋ ಅವ್ಯವಸ್ಥಾ ಸಾಮ್ರಾಜ್ಯ ಅಂತ ಅಂದರೆ ತರಬೇಕು ಕೊಂಡೋಗಿ ಅಲ್ಲಿ ಮುಟ್ಟಿಸಬೇಕು ಎಲ್ಲ ಇದು ಬಾರಿ ಜವಾಬ್ದಾರಿತವಾದ ಕರ್ತವ್ಯ ಭಗವಂತ ಇದನ್ನು ಜವಾಬ್ದಾರಿಯುತವಾಗಿ ಮಾಡ್ತಾನಂತೆ ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಮುಟ್ಟಿಸಬೇಕೋ ಅಲ್ಲಲ್ಲಿಗೆ ಅಂದ್ರೆ ಅದು ರಕ್ತ ಎಲ್ಲೆಲ್ಲಿ ಹೋಗಬೇಕು ಮಾಂಸ ಎಲ್ಲೆಲ್ಲಿ ಹೋಗಬೇಕು ಮಲಮೂತ್ರಗಳು ಹೇಗೆ ಹೋಗಬೇಕು ಅಷ್ಟು ವೆಲ್ ಪ್ಲಾನ್ಡ್ ಅದು ಅದು ಚೂರು ಅವ್ಯವತ್ತೆ ಆಯಿತು ಅಯ್ಯೋ ಮನೆಯಲ್ಲಿ ಕೂಡ್ಲಿಕ್ಕಾಗುದಿಲ್ಲ ವೈದ್ಯರು ಹೇಳ್ತಾರೆ ನಮ್ಮನೆಗೆ ತಂದುಬಿಡಿ ಅಂತ ಹೇಳ್ತಾರೆ ಮತ್ತೆ ಅಲ್ಲಿ ಮರಗಬೇಕು ಇದು ಭಗವಂತನ ಅದ್ಭುತವಾದ ವ್ಯಾಪಾರ ನರ್ರತೆ ತತ್ಕ್ರಿಯತೆ ಪೂಜೆಗಿಂತ ಮುಖ್ಯವಾಗಿ ಭೋಜನದಲ್ಲಿ ಈ ಮಂತ್ರ ನಾವು ಅನುಸಂಧಾನ ಮಾಡಬೇಕಾದ್ರು ನರತೆ ತತ್ಕ್ರಿಯತೆ ಕಿಂಚನ ರೇ ನಾವು ಗುಟ್ಟಲಿ ಊಟ ಮಾಡ್ತೇವೆ ದೇವರ ಕೋಣೆ ಬೇರೆ ಬಾಗಿಲು ಬೀಗ ಜಡಿದು ಗುಟ್ಟಲಿ ಊಟ ಯಾಕೆ ದೇವರಿಗೆ ಗೊತ್ತಾಗಬಾರದು ದೇವರೇ ಹೇಳದ ನರ್ರತೆ ತತ್ಕ್ರಿಯತೆ ನನ್ನನ್ನು ಬಿಟ್ಟು ಊಟ ಮಾಡಬೇಡ ಯಾಕೆಂದ್ರೆ ಪರಿ ಸಮಸ್ಯೆ ಆದಿತ್ತು ನಿನಗೆ ಅದನ್ನು ಮಾಡಬೇಕು ಅದಕ್ಕೆ ದಾಸರು ಶ್ರುತಿಯನ್ನು ಈ ಭೋಜನ ಬಿಂಬೋಪಾಸನೆಯಲ್ಲಿ ಭೋಜನದ ಚಿಂತನೆ ಮಾಡುವ ಭೋಜನದಲ್ಲಿ ಬಿಂಬನ ಪಾತ್ರ ಎಷ್ಟು ಅದನ್ನು ಚಿಂತನೆ ಮಾಡುತ್ತಾರೆ ಅಂದ್ರೆ ಒಂದೊಂದು ಕ್ರಿಯೆಯಲ್ಲಿ ಭಗವಂತನ ಬಿಂಬದ ಪಾತ್ರ ಎಷ್ಟು ಅದನ್ನು ಎತ್ತಿ ಸಾರತಕ್ಕಂತಹ ಅದ್ಭುತವಾದಂತಹ ಚಿಂತನೆಯ ಕ್ರಮವನ್ನು ದಾಸರ ನಮಗೆ ನೀಡಿದ್ದಾರೆ ದಾಸರ್ ಹೇಳ್ತಾರೆ ಈ ಬಿಂಬದ ಚಿಂತನೆ ಕೊಡ್ತಾ ಭಗವಂತ ಎಲ್ಲ ಕಡೆ ತುಂಬಿದ್ದಾನೆ ಭಗವಂತನ ಬಿಂಬ ಎಲ್ಲ ಕಡೆ ಆದ್ರಿಂದ ಕಂಡ ವಿಶ್ವರೂಪವ ಕಾಂಬರು ಅಂತ ಪ್ರತಿಯೊಂದು ಕದೆಯಲ್ಲಿಯೂ ಭಗವಂತನ ರೂಪ ಎಲ್ಲಿ ನೋಡಿದರೂ ವಿಶ್ವನಾಥಕನಾದ ಭಗವಂತ ಜಾಗೃತವಾಗಿ ಇರ್ತಾನೆ ಅಂತ ಅಲ್ಲಿ ಮತ್ತೆ ಶ್ರುತಿಯನ್ನು ನಮ್ಮ ಮುಂದೆ ಇಡ್ತಾರೆ ದಾಸರು ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಪುದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಕಾರಣ ಪ್ರಕೃತಿ ಶ್ರೀಶಕ್ಕೆ ಜಡ ಪ್ರತಿಭೆ ಎನಪುದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಸಾರಿಗ್ರಾಮಿ ದಾಸರು ಹೇಳ್ತಾರೆ ಭಗವಂತ ಎಲ್ಲ ವಸ್ತುವಿನ ಒಳಗೂ ತುಂಬಿದ್ದಾನೆ ಅಂತ ಶಾಲಿಗ್ರಾಮದ ಭಗವಂತ ಹೇಗೆ ನೆಲೆಸಿದ್ದಾನೆ ಹಾಗೆ ಪ್ರತಿಯೊಂದು ವಸ್ತುವಿನ ಕನಕನಗಳಲ್ಲಿಯೂ ನಮ್ಮ ಸ್ವಾಮಿ ತುಂಬಿದ್ದಾನೆ ಅಂತ ಶಾಲಿಗ್ರಾಮದ ಉಪಾಧಿಯಲ್ಲಿ ಏನ್ ಧೈರ್ಯ ನೋಡಿ ಏನ್ ದೃಷ್ಟಾಂತ ಕೊಡ್ತಾನೆ ಶಾಲಿಗ್ರಾಮ ಹೇಗೆ ಹಾಗೆ ಅಂತ ಪ್ರತಿಯೊಂದು ವಸ್ತುವಿನ ಒಳಗೂ ಭಗವಂತ ತುಂಬಿರ್ತಾನೆ ಅವನ ಸನ್ನಿಧಾನ ಮಾಸದು ಸನ್ನಿಧಾನ ಎಂಬಂತಾದ್ರೂ ಹೋಗುವ ಪ್ರಶ್ನೆನೇ ಇಲ್ಲ ನೋಡಿ ಇಷ್ಟು ಚಿಂತನೆ ಬಂದ್ರೆ ಒಂದು ಹೆಜ್ಜೆ ಇಡುದು ಕಷ್ಟ ಆಗುತ್ತೆ ವಾದಿರಾಜರು ವ್ಯಾಸರಾಜರು ತಿರುಪತಿ ತಿಮ್ಮಪ್ಪನ ಬೆಟ್ಟ ಹತ್ತಿದ್ರು ಹತ್ಲಿಕ್ಕಾಗಿಲ್ಲ ನಾವು ಅನಾಯಾಸ ನಮಗೂ ಹತ್ತಲಿಕ್ಕಾಗೋದಿಲ್ಲ ಅವರಿಗೂ ಹತ್ತಲಿಕ್ಕಾಗೋದಿಲ್ಲ ನಮಗೆ ಮಂಡು ನೋವು ಹತ್ಲಿಕ್ಕಾಗೋದಿಲ್ಲ ಅವರಿಗೆ ಪಾದನೋವು ಹತ್ತಲಿಕ್ಕಾಗಿಲ್ಲ ಯಾಕೆ ಪಾದ ಎಲ್ಲಿಡಬೇಕು ಅಂತ ಎಲ್ಲಿ ನೋಡಿದ್ರು ಅಲ್ಲಿ ಶಾಲೆ ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು ಹತ್ತಲಿಕ್ಕೆ ಕಷ್ಟ ಆಯಿತು ಮಂಡಿಯಿಂದ ಮಂಡಿ ಊರಿ ಮೇಲಕ್ಕೆ ಹತ್ತಿದ್ರು ಅಂತ ಅಲ್ಲಿ ಎಲ್ಲ ಭಗವಂತ ಕಾಣಿಸಿದ್ದಾನಂತ ಜಗನ್ನಾಥದಾಸರು ಹೇಳ್ತಾರೆ ಪ್ರತಿಯೊಂದು ಕಡೆಯಲ್ಲಿಯೂ ದೇವರಿದ್ದಾನೆ ಅಂತ ಕಣ ಕಣಗಳಲ್ಲಿ ಭಗವಂತ ತುಂಬಿರ್ತಾನೆ ಅದು ಹೇಗೆ ಶಾಲಿಗ್ರಾಮದ ಹಾಗೆ ಅಂತ ಅದಕ್ಕೆ ನಮ್ಮ ಚಿಂತನೆ ಕ್ರಮ ಇತ್ತು ಬೆಳಿಗ್ಗೆ ತಕ್ಷಣ ಪಾದ ಇಡಬೇಕು ಒಂದ್ಸಲ ದೇವರಿಗೆ ಕೈಮಿಗಿಲಿ ಕುಂಟು ಹ ಹೇಳುವಾಗ ಪಾದ ಕ್ಷಮಸ್ವಮೇ ಕ್ಷಮಿಸಿ ಈ ಮಗು ಕಾಲಿಡ್ಬೇಕು ಎಲ್ಲಿ ಕಾಲಿಡ್ಬೇಕು ತಾಯಿಯ ಮದುವಿನಿಂದ ಕೆಳಗಿಡೀಲಿಕ್ಕಿಲ್ಲ ಅದು ಕಾಲಲ್ಲಿಡಬೇಕು ತಾಯಿಯ ಮಡಿಲಲ್ಲಿಡಬೇಕು ತಾಯಿಯ ಹೊಟ್ಟೆಯಲ್ಲಿಡಬೇಕು ತಾಯಿಯ ಹೆಗಲಲ್ಲಿ ಇಡಬೇಕು ತಾಯಿಯ ತಲೆಯಲ್ಲಿಡಬೇಕು ತಾಯಿಯೇ ಇಟ್ಟುಕೊಳ್ತಾಳಂತೆ ಮಗು ಇಡೋದು ಕಾಲಿಡುವುದಂತ ನಿಜವಾಗಿ ತಾಯಿ ದೇವರ ಹಾಗೆ ಮಾತೃದೇವೋ ಬವ ತಾಯಿಯಲ್ಲಿ ದೇವರನ್ನು ಕಾಣಬೇಕಾದ್ದು ಆಶ್ರಯ ಕೊಟ್ಟದ್ದು ಒಂಬತ್ತು ತಿಂಗಳು ಹೊತ್ತು ಪೆತ್ತಾಯ ಒಡಲೋದು ಅದನ್ನೇ ತುಳಿಬೇಕು ಮಗು ತುಳಿಯುತ್ತೆ ಹಾಗೆ ಭೂಮಿ ತಾಯಿ ಅಥವಾ ಭಗವಂತನ ಮಡಿಲಿದು ಇದನ್ನು ಕಾಲಿಡದೆ ನಡೆಯಲಿಕ್ಕಾಗುವುದಿಲ್ಲ ನಡಿಬೇಕಾದರೆ ದೇವರತ್ರ ಸ್ವಾರಿ ಮತ್ತೆ ಅಲ್ಲ ಮೊದಲೇ ಹೇಳುದು ಪಾದಸ್ಪರ್ಶಂ ಕ್ಷಮಸ್ವಮೆ ಸಮುದ್ರ ವಸನೆಯ ದೇವಿ ಪರ್ವತಸ್ಥಾನ ಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ ಎಂತಹ ಚಿಂತನೆ ಕೊಟ್ಟಿತ್ತು ನಾವು ಮರ್ತುಬಿಟ್ಟೇವಷ್ಟೇ ಇದು ಅನುಸಂಧಾನ ಬೇಕು ನಮಗೆ ನಾವು ಹೆಜ್ಜೆ ಇಡ್ತೇವೆ ಅಂದರೆ ಭಗವಂತನ ಶಾಲಿಗ್ರಾಮದ ಮೇಲೆ ಹೆಜ್ಜೆ ಇಡ್ತೇವೆ ಅಂತ ಅರ್ಥ ಯಾಕೆಂದರೆ ಶಾಲಿಗ್ರಾಮದಲ್ಲಿ ಹೇಗೆ ಭಗವಂತನ ಸನ್ನಿಧಾನ ಹಾಗೆ ಒಂದೊಂದು ಕಣದಲ್ಲಿಯೂ ಭಗವಂತ ನೆಲೆಸಿರ್ತಾನೆ ಅದನ್ನು ದಾಸರು ಹೇಳುತ್ತಾರೆ ನನ್ನ ಕಲ್ಪನೆ ಅಲ್ಲ ಈಶಾ ವಾಸ್ಯಂ ಅವರು ಅದೇ ಶ್ರುತಿಯನ್ನು ಮುಂದೆ ಇಟ್ಟರು ಈಶಾವಾಸ್ಯವೆ ಈಶಾವಾಸ್ಯಂ ಸರ್ವಂ ಎತ್ ಜಗತಿ ಅಂದ್ರೆ ಪ್ರಕೃತಿಯಲ್ಲಿ ಏನು ಜಗತ್ತಿದೆ ಅದು ಎಲ್ಲ ಈಶಾ ಭಗವಂತನ ಆವಾಸಕ್ಕೆ ಅರ್ಹವಾದು ಭಗವಂತ ಅಲ್ಲೆಲ್ಲಾ ಕಡೆ ತುಂಬಿದ್ದಾನೆ ಈಶನಾಗಿ ಸಮರ್ಥನಾಗಿ ಪ್ರತಿಯೊಂದು ಕಣದಲ್ಲಿಯೂ ತುಂಬಿದ್ದಾನೆ ಯಾಕಂದ್ರೆ ನಾವು ಕಾಲ ಇಟ್ಟರೆ ನಮ್ಮನ್ನು ಎತ್ತಿ ಹಿಡಿಬೇಕಲ್ಲ ಆ ಕಣ ಅದಕ್ಕೆ ಅಷ್ಟಾಕಬೇಕಲ್ಲ ಈಶಾ ಸಮರ್ಥನಾಗಿ ಭಗವಂತ ಇದರ ಒಳಗೇ ತುಂಬಿದ್ದಾನೆ ಅಂತೆ ಕಣ ಕಣಗಳಲ್ಲಿ ತುಂಬಿದ್ದಾನೆ ಅಂತೆ ಆದ್ರಿಂದ ಭಗವಂತ ಇಲ್ಲದಿದ್ದ ಜಾಗ ಇಲ್ಲ ಭಗವಂತನ ಬಿಂಬ ಪ್ರತಿಯೊಂದು ಪದಾರ್ಥದ ಒಳಗೂ ತುಂಬಿಕೊಂಡಿರ್ತಕ್ಕಂತಹದ್ದು ಈ ಸಮಸ್ತ ಜಗತ್ತು ಇಡೀ ಜಗತ್ತು ಭಗವಂತನ ಆವಾಸಕ್ಕೆ ಅರ್ಹವಾದ್ದು ಇದು ಭಾಗವತಲ್ಲಿ ಹೇಳ್ತಾರೆ ಆತ್ಮ ವಾಸ್ಯವಿಧಂ ಸರ್ವಂಥ ಅಲ್ಲಿ ಯಜ್ಞನಾಮಕನಾದ ಭಗವಂತ ಸ್ವಯಂಭೂ ಮನುವಿಗೆ ಉಪದೇಶ ಮಾಡುವಂತಹದ್ದು ಯಾಜ್ಞೀಯ ಉಪನಿಷತ್ತಿದು ಅದೇ ರೀತಿಯಾಗಿ ಉಪನಿಷತ್ತಲ್ಲಿ ಇದೇ ಬರುತ್ತೆ ಭಗವಂತನ ಆವಾಸಕ್ಕೆ ಅರ್ಹವಾಗಿರತಕ್ಕಂಥದ್ದು ದಾಸರ ಅದನ್ನು ಹಾಗೆ ನಮ್ಮ ಮುಂದೆ ಪ್ರಮಾಣವನ್ನು ಉದಾಹರಿಸಿ ಹೇಳ್ತಾರೆ ಅಲ್ಲ ಭಗವಂತ ಇದರೊಳಗಿರ್ತಾನೆ ಶಾಲಗ್ರಾಮದ ರೀತಿಯಲ್ಲಿರ್ತಾನೆ ಶಾಲಗ್ರಾಮದ ಉಪಾದಿಯಲ್ಲಿ ಈ ಭೂಮಿಯೇ ನಾಶ ಆಯಿತಲ್ಲ ಆವಾಗ ಭಗವಂತ ನೆಲೆಸಿರ್ತಾನೆ ಅದು ಗೊತ್ತಿಲ್ಲ ನಿಮಗೆ ಕಾರ್ಯ ಕಾರಣಗಳು ಭಗವಂತ ಕಾರ್ಯೂಪದಲ್ಲಿ ಇಲ್ಲದೆ ಹೋದರೂ ಕಾರಣ ರೂಪದಲ್ಲಿರ್ತಾನೆ ಎತ್ಕಿಂಚ ಜಗತ್ಯಂ ಜಗತ್ ಈಶಾವಾ ಪರಿಷತ್ತಲ್ಲಿ ಜಗತಿ ಶಬ್ದವನ್ನು ಬಳಸಿದರು ಅದಕ್ಕೆ ಆಚಾರ್ಯರು ವ್ಯಾಖ್ಯಾನ ಬರೀತಾರೆ ಜಗತ್ಯಾಂ ಪ್ರಕೃತ್ಯ ಅಂತ ಅರ್ಥ ಬರೆದರು ಪ್ರಕೃತಿಯಲ್ಲಿ ಆಶ್ರಿತವಾದಂತಹ ಜಗತ್ತು ಏನಿದೆ ಅಲ್ಲಿ ಎಲ್ಲ ಭಗವಂತ ಇದ್ದಾನೆ ಅಂತ ಅಲ್ಲಿದೆ ಅದನ್ನೇ ದಾಸರು ಹೇಳಿದರು ಹೌದಪ್ಪ ಕಾರ್ಯ ಪ್ರಪಂಚ ನಾಶ ಕಾರಣ ಪ್ರಪಂಚ ಹಾಗೆ ಮಡಿಕೆ ನಾಶ ಆದ್ರೇನು ಮಣ್ಣು ಹಾಗೆ ಉಂಟಲ್ಲ ಮಡಿಕೆ ನಾಶ ಆದ್ರೆ ಮಣ್ಣು ನಾಶ ಆಗಬೇಕಾಗಿಲ್ಲ ಬಟ್ಟೆ ಹರಿದರೆ ನೂನ್ ನಾಶ ಆಗ್ಬೇಕಾಗಿಲ್ಲ ಮಹದಾದಿ ವಿಕಾರ ನಾಶ ಪ್ರಕೃತಿ ಹಾಗೇ ಇರುತ್ತಲ್ಲ ಅದರಿಂದ ಆ ಪ್ರಕೃತಿಯಲ್ಲಿ ಭಗವಂತ ತನ್ನ ರೂಪವನ್ನು ಹಾಗೇ ಇಟ್ಟಿದ್ದಾನೆ ಅಂತ ಡಾಕ್ಟರ್ ಹೇಳ್ತಾರೆ ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ ಕಾರ್ಯನಾಶ ಆದರೂ ಪ್ರಕೃತಿ ನಿತ್ಯವೇ ಸರಿ ಇದು ನಮ್ಮ ಸಿದ್ಧಾಂತಕ್ಕೆ ಸಂಬಂಧಪಟ್ಟ ಪ್ರಮೇಯ ಇತ್ತು ಅಲ್ಲಹ ಕಾರ್ಯ ಪ್ರಪಂಚ ನಾಶ ಆಯಿತು ಭಗವಂತನ ರೂಪ ಹೋಯಿತಲ್ಲ ಕಾರ್ಯಕಾರಣಗಳಿಗೆ ಅಭೇದ ಇದೆ ನಮ್ಮ ಸಿದ್ಧಾಂತ ಪ್ರಕಾರ ಸಸತ್ ಕಾರ್ಯವಾದ ಅದು ಮಣ್ಣು ಮಡಿಕೆಗಳಿಗೆ ಭೇದ ಅಭೇದ ಸತ್ ಅಸತ್ ಕಾರ್ಯಗಳು ಅದರಿಂದ ಕಾರಣ ಕಾರ್ಯ ನಾಶ ಆದದ್ದಲ್ಲ ಕಾರ್ಯ ಕಾರಣದಲ್ಲಿ ಸಂಕ್ರಾಂತಾಯಿತು ಕಾರ್ಯ ಕಾರಣದೊಳಗೆ ಸೇರಿಕೊಂಡಿತು ಮಡಿಕೆ ಮಣ್ಣು ಮಣ್ಣಿನ ರೂಪದಲ್ಲಿದೆ ಮೊದಲು ಮಡಿಕೆಯ ರೂಪದಲ್ಲಿತ್ತು ಆ ಮಡಿಕೆ ನಾಶ ಆದದ್ದಲ್ಲ ಅದು ಮಣ್ಣಿನ ರೂಪವನ್ನು ಸೇರಿತ್ತು ಅದರಿಂದ ಇಡೀ ಜಗತ್ತು ಏನಾಯಿತು ಪ್ರಕೃತಿ ರೂಪವನ್ನು ಸೇರಿತು ಅದರಿಂದ ಭಗವಂತ ಪ್ರಕೃತಿಯ ಒಳಗೆ ನೆಲೆಸಿರ್ತಾನೆ ಅದರಿಂದ ಪ್ರತಿಯೊಂದು ವಸ್ತುವಿನ ಒಳಗೂ ಭಗವಂತನ ರೂಪ ಇದೆ ಅದರಿಂದ ಕಾರ್ಯನಾಶವಾದರೂ ಭಗವಂತನ ನಾಶದ ಪ್ರಶ್ನೆ ಇಲ್ಲ ನಿತ್ಯವೇ ಸರಿ ಕಾರಣ ಪ್ರಕೃತಿ ಶ್ರೀಷಗೆ ಜಡ ಪ್ರತಿಮೆ ಎನಿಪುರು ಶ್ರೀಶನಿಗೆ ಭಗವಂತನಿಗೆ ಲಕ್ಷ್ಮೀಪತಿಯಾದ ಭಗವಂತನಿಗೆ ಈ ಇಡೀ ಪ್ರಕೃತಿ ಇಡೀ ಪ್ರಾಕೃತ ಪ್ರಪಂಚ ಅದು ಜಡ ಪ್ರತಿಮೆ ಎಂತಹ ಸ್ಥಾನಮಾನ ಕೊಟ್ಟರು ನೋಡಿ ಜಡಪ್ರತಿಮೆ ಅಂತಂದ್ರೆ ಜಡಪ್ರತಿಮೇನ ಅಂತ ಹೀಗೆ ಹೇಳ್ಬೇಡಿ ಜಡ ಪ್ರತಿಮೆನೆ ನಮಗೆ ಚೇತನ ಪ್ರತಿಮೆ ಉಪಯೋಗ ಇಲ್ಲ ಜಡ ಪ್ರತಿಮೆನೇ ಉಪಯೋಗ ಯಾಕೆಂದ್ರೆ ನಾವು ಪೂಜೆ ಮಾಡೋದು ಚೇತನ ಪ್ರತಿಮೆಗೆ ಅಲ್ಲ ನಾವು ಜಡ ಪ್ರತಿಮೆಗೆ ಪೂಜೆ ಮಾಡೋದು ಅದು ಪಂಚಲೋಗದ ವಿಗ್ರಹ ಇರಬಹುದು ಅಥವಾ ಶಾಲಗ್ರಾಮ ಶಿರಾಮಯ ವಿಗ್ರಹ ಇರಬಹುದು ತಿರುಪತಿ ಶ್ರೀನಿವಾಸ ನೋಡಬಹುದು ಜಡ ಪ್ರತಿಮೆಗೆ ನಾವು ಪೂಜೆ ಮಾಡೋದು ಜಡ ಪ್ರತಿಮೆಯಲ್ಲಿ ದೇವರಿದ್ದಾರೆ ಅಂತ ಅನುಸಂಧಾನ ಮಾಡೋದು ಅಂದರೆ ಪೂಜೆ ಮಾಡಬೇಕಾದ್ರೆ ಜಡ ಪ್ರತೀಕ ನಮಗೆ ಬೇಕು ಚೇತನ ಪ್ರತೀಕವನ್ನು ಪೂಜೆ ಮಾಡಲಿಕ್ಕೆ ಆಗುದಿಲ್ಲ ಚೇತನನ್ನು ಕರ್ಕೊಂಡು ಬಂದು ಬರ್ರಿ ಕೂಡ್ರಿ ಅಂತ ಹೇಳಿ ಅವರಿಗೆ ಆತ್ಯ ಆಯ ಸ ಸಮೇತ ತುಪ್ಪ ಮತ್ತೆ ಬರುವುದಿಲ್ಲ ಕರೆದರೆ ಬರುವುದಿಲ್ಲ ನಮ್ಗೆ ಯಾವ ಪ್ರತಿಮೆ ಬೇಕು ಪೂಜೆ ಮಾಡಬೇಕಾದ್ರೆ ಜಡ ಪ್ರತಿಮೆ ಬೇಕು ಆ ಜಡ ಪ್ರತೀಕದ ಒಳಗೆ ಭಗವಂತನನ್ನು ಚಿಂತನೆ ಮಾಡಿ ಆರಾಧನೆ ಮಾಡುವ ಕ್ರಮ ನಮ್ತು ಅದರಿಂದ ಚೇತನ ಪ್ರತೀಕ ಅಲ್ಲ ನಮಗೆ ಜಡ ಪ್ರತೀಕ ಅದರಿಂದ ಭಗವಂತನ ಪ್ರತೀಕ ಇದು ಜಡ ಪ್ರತಿಮೆ ಹೇಗೆ ಶಾಲಿಗ್ರಾಮಾದಿಗಳು ವಿಗ್ರಹಗಳು ಹೇಗೆ ಜಡ ಪ್ರತೀಕ ಭಗವಂತನಿಗೆ ಹಾಗೆ ಇದು ಇಡೀ ಪ್ರಕೃತಿ ಪ್ರಾಕೃತ ಪ್ರಪಂಚ ಅದು ಭಗವಂತನಿಗೆ ಜಡ ಪ್ರತೀಕ ಇದರಲ್ಲಿ ಭಗವಂತನ ಚಿಂತನೆ ಮಾಡು ಅಂತ ಹೇಳ್ತಾರೆ ಶ್ರೀಷೆಗೆ ಜಲಪ್ರತಿಮೆ ಎನಪುದು ಮಾಸದು ಒಮ್ಮೆಗೂ ಸನ್ನಿಧಾನವು ಅವನ ಸನ್ನಿಧಾನ ಮಾಸದು ಅಂತ ಹೇಳ್ತಾರೆ ಸನ್ನಿಧಾನ ಖರ್ಚಾಗುವ ಪ್ರಶ್ನೆ ಇಲ್ಲ ಭಗವಂತನ ಸನ್ನಿಧಾನ ವಿಶೇಷವಾಗಿರ್ತದೆ ನಿತ್ಯ ಸಾಲಿಗ್ರಾಮದ ಉಪಾದಿಯಲ್ಲಿ ಇಷ್ಟರವರೆಗಿಟ್ರು ಶಾಲಿಗ್ರಾಮದ ಉಪಾದಿಯಲ್ಲಿ ಭಗವಂತ ಶಾಲಿಗ್ರಾಮದ ಹಾಗೆ ಶಾಲಿಗ್ರಾಮವೇ ಅಲ್ಲ ಶಾಲಿಗ್ರಾಮದ ಹಾಗೆ ಒಂದು ಕೊಟ್ಟದ್ದು ನಮಗೆ ಶಾಲಿಗ್ರಾಮದಲ್ಲಿ ಹೇಗೆ ಭಗವಂತ ನೆಲೆಸಿದ ಪ್ರತೀಕದಲ್ಲಿ ಇದು ಮತ್ತೊಂದು ಜಡ ಪ್ರತೀಕ ಇಲ್ಲಿ ಭಗವಂತ ಇದ್ದಾನೆಂತ ಚಿಂತನೆ ಮಾಡಬೇಕಾದ್ದು ಏಕಮೇವ ಅದ್ವಿತೀಯ ರೂಪ ಅನೇಕ ಜೀವರುಳಿದ್ದು ತಾನು ಪ್ರತ್ಯೇಕ ಕರ್ಮವ ಮಾಡಿ ಮೋಯಿಸಿ ತುಪ್ಪ ತಿಳಿಸದೇ ನಮ್ಮ ದೇವರು ಎಲ್ಲ ಮಾಡ್ತಾನೆ ಎಲ್ಲ ಕರ್ಮವನ್ನು ಮಾಡಿಸ್ತಾನೆ ಒಬ್ಬನೇ ಮಾಡ್ತಾನ್ರಿ ಕೆಲವು ಮನೆಯಲ್ಲಿರ್ತಾರೆ ಒಬ್ರು ಅವ್ರು ಏನ್ ಮಾಡ್ತಾರೆ ಕೆಲಸ ಒಬ್ಬರೇ ಬೆಳಗಿನಿಂದ ರಾತ್ರಿ ತನಕ ಯಂತ್ರ ದುಡಿದ ಹಾಗೆ ದುಡಿತಾ ಇರ್ತಾರೆ ಎಲ್ಲಾ ಕೆಲಸಗಳನ್ನೂ ಮಾಡ್ತಾ ಇರ್ತಾರೆ ನಮ್ಮ ದೇವರು ಹಾಗೆ ಅಂತೆ ಯಂತ್ರದ ಹಾಗೆ ಯಂತ್ರವೇ ಯಂತ್ರದ ಹಾಗೆ ನಿಯಂತ್ರಣ ಇಲ್ಲದೆ ಯಂತ್ರದ ಹಾಗೆ ಕೆಲಸ ಮಾಡ್ತಾರೆ ಇರ್ತಾರೆ ನಿರಂತರ ಮಾಡ್ತಾ ಇರ್ತಾನೆ ಏಕಮೇವ ಅದ್ವಿತಿ ಅಶ್ರುತಿ ನೋಡಿ ದಾಸರು ಇದರಲ್ಲಿ ಎಲ್ಲಾ ಶ್ರುತಿಗಳನ್ನು ನಮ್ಮವನ್ನು ನೆನಪಿತ್ತು ಕೊಡ್ತಾರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಸ ಆತ್ಮ ತತ್ವಮಸಿ ಆ ಶ್ರುತಿಯನ್ನೇ ತಲೆ ತಂದು ಕೊಡ್ತಾರೆ ಏಕಮೇವ ಅದ್ವಿತೀಯಂ ಬ್ರಹ್ಮ ಅದ್ವಿತೀಯನಾಗಿ ಭಗವಂತ ಯಾರು ಊಟ ಮಾಡಿದರು ಒಬ್ಬ ಹೇಳಿದಂತೆ ಪಕ್ಕದ ಮನೆಯ ಮೇಲೆ ಭಾರಿ ದ್ವೇಷ ಇತ್ತವನಿಗೆ ಅವ ಸತ್ತ ಸತ್ತಾಗಿ ಹೇಳಿದಂತೆ ಅದು ನಾನು ಕೊಂದದ್ದು ಅಂತ ಅಂದರೆ ಈಗಾದರೆ ಭಯ ಕ್ರಿಮಿನಲ್ ಅಂತ ಹೇಳಿದವ ನಾನು ಕೊಂದದ್ದು ಅಲ್ಲ ಮಾರಯ ಅದು ಹಾವು ಕೊಂದದ್ದು ಚ ನಾನು ಹಾವಿನ ಹೇಳಿ ನಾವಿಬ್ರು ಒಟ್ಟಿಗೆ ಹೋಗಿ ಅವನು ಕಚ್ಚಿ ಕೊಂದದ್ದು ನಾನು ಮತ್ತೆ ಬುಸ್ಸಪ್ಪ ಸೇರಿ ಕಚ್ಚಿದ್ದು ಅಂತ ಅಲ್ಲ ಇವ ಯಾಕೆ ಸೇರ್ಬೇಕು ಬುಸಪ್ಪ ಒಬ್ಬನೇ ಕಚ್ಚುವುದಿಲ್ವೋ ಹೇಳುದು ಹಾಗೆ ಅದು ಯಾ ಯಾರೋ ನಾನು ಮಾಡಿದ್ದು ಅಂತ ಹೇಳ್ತೇವೆ ಬುಸ್ಸಪ್ಪನಿಗೆ ಕಚ್ಚಬೇಕಾದ್ರೆ ಇವ ಬೇಕಾಗಿಲ್ಲ ಒಬ್ಬನೇ ಕಚ್ಚುತ್ತಾನೆ ಏಕಮೇವ ಅದ್ವಿತೀಯವ ಹಾಗೆ ಊಟ ಮಾಡಿದ್ದು ಯಾರು ಮಾತಾಡಿದ್ದು ಯಾರು ನೋಡಿದ್ದು ಯಾರು ಹೇಳಿದ್ದು ಯಾರು ಬರೆದದ್ಯಾರು ಸಾಮಾನ್ಯ ವ್ಯಕ್ತಿ ಒಬ್ಬ ಪಾಮರಾದರೆ ನಾನು ಅಂತ ಹೇಳ್ತಾನೆ ಸ್ವಲ್ಪ ಅರ್ಧಂಬರ್ಧ ಇದ್ದವಾದ್ರೆ ನಾನು ಪ್ಲಸ್ ದೇವರು ಅಂತ ಹೇಳ್ತಾನೆ ನಿಜವಾದ ಜ್ಞಾನಿ ಹೇಳ್ತಾನೆ ಏಕಮೇವ ಬ್ರಹ್ಮ ಅದ್ವಿತೀಯನಾದ ಭಗವಂತನೇ ಬಿಂಬವಾಗಿ ನಿಂತು ಎಲ್ಲವನ್ನೂ ಮಾಡಿಸ್ತಾನೆ ನಮ್ದೆಷ್ಟು ಪಾತ್ರ ಅಂದರೆ ನಮಗೆ ಜ್ಞಾನ ಕೊಟ್ಟ ಜ್ಞಾನಾಶ್ರಯನ ಇಚ್ಛೆ ಕೊಟ್ಟ ಇಚ್ಛಾಶ್ರಯ ಕೃತಿ ಮಾಡಿಸಿದ ಪ್ರಯತ್ನಾಶ್ರಯ ನಮಗಿಷ್ಟೇ ಸ್ವಾತಂತ್ರ್ಯ ಅಂದರೆ ಜ್ಞಾನೇಚ್ಛಾಶ್ರಯತ್ವ ಕರ್ತೃತ್ವ ಇಷ್ಟೇ ನಮಗೆ ಮತ್ತೆ ನಮಗೆ ಏನಾಗಬೇಕು ಎಷ್ಟಾಗಬೇಕು ಹೇಗಾಗಬೇಕು ಅದರ ಬಗ್ಗೆ ಸ್ವಾತಂತ್ರ್ಯ ಎಂಬಂತ ನಮಗೆ ಇಲ್ಲ ಏಕಮೇವ ಅದ್ವಿತೀಯ ಎಂಬ ಶ್ರುತಿಯ ಅರ್ಥವನ್ನು ಹೇಳ್ತಾ ದಾಸರ್ ಹೇಳ್ತಾರೆ ಏಕಮೇವ ಅದ್ವಿತೀಯ ರೂಪ ಅದ್ವಿತೀಯ ಅಂದರೆ ಇನ್ನೊಬ್ಬರ ಸಹಾಯ ಪಡೆಯದೆ ಬುಸಪ್ಪನಿಗೆ ಕಚ್ಚಬೇಕಾದ್ರೆ ನಾನು ಬೇಕಾಗಿಲ್ಲ ಒಬ್ಬನೇ ಕಚ್ಚದ ಹಾಗೆ ಭಗವಂತ ಇಡಿ ಜಗತ್ತಿನ ಕ್ರಿಯೆಗಳನ್ನು ನಡೆಸಬೇಕಾದ್ರೆ ಅದ್ವಿತೀಯ ಒಬ್ಬನೇ ಸಾಕು ಇನ್ನೊಬ್ಬರ ಸಹಾಯ ಇಲ್ಲದೆ ಹಂಗಿಲ್ಲದೆ ಭಗವಂತ ಮಾಡಿಸ್ತಾನೆ ಅಂತ ಅನೇಕ ಜೀವರ ಒಳಗಿದ್ದು ತಾ ಪ್ರತ್ಯೇಕ ಕರ್ಮ ಮಾಡಿ ತಾನು ಪ್ರತ್ಯೇಕವಾಗಿ ಎಲ್ಲ ಕರ್ಮಗಳನ್ನೂ ತಾನು ಮಾಡ್ತಾನೆ ಅಂತ ಆದರೆ ಮೋಹಿಸುತ ಮೋಹಿಸುತಿಪ್ಪ ಇಷ್ಟು ಮಾಡಿಸ್ತಾನೆ ಆದರೆ ಮೋಸ ಮಾಡ್ತಾನೆ ಅಂತ ಮೋಸ ಮಾಡ್ತಾರೆ ಅಂತಂದ್ರೆ ಕೆಲವರು ಇರ್ತಾರೆ ನೋಡಿ ಒಳ್ಳೆಯವರು ಇರ್ತಾರೆ ಎಲ್ಲ ಮಾಡಿಡ್ತಾರೆ ಮಾಡಿಟ್ಟು ಸುಮ್ಮನೆ ಇರ್ತಾರೆ ಇವನಿಗೆ ಗೊತ್ತಿರೋದಿಲ್ಲ ಇವನ್ನೆಲ್ಲ ಕೆಲಸ ಆಗಿಬಿಟ್ಟಿದೆ ಅಂತ ಯಾರು ಮಾಡಿದ್ದಾರೆ ಚ ಆ ವ್ಯಕ್ತಿ ಹಾಗೆ ಅಂತೆ ಉಪಕಾರ ಮಾಡತಕ್ಕಂತ ಆ ವ್ಯಕ್ತಿಗಳು ಹಾಗೆ ಎಲ್ಲ ಕೆಲಸ ಮಾಡ್ತಾರೆ ಕಸ ಗುಡಿಸಿ ಶುದ್ಧ ಮಾಡಿಡ್ತಾರೆ ಇವನಿಗೆ ಕಸ ಆದದ್ದೇ ಮರುತ್ವಾಗಿದೆ ಹಾಗಾಗಿ ಶುದ್ಧ ಮಾಡಿದ್ದು ಗೊತ್ತಾಗಲಿಲ್ಲ ಬೆಳಿಗ್ಗೆ ಎದ್ದಾಗ ಶುದ್ಧ ಆಗಿತ್ತು ಚೆನ್ನಾಗಿದೆ ಮನೆ ಕ್ಲೀನ್ ಎಷ್ಟು ರಾತ್ರಿ ಮಲಗುವಾಗ ಎಷ್ಟು ಕ್ಲೀನ್ ಆಗಿ ಮಾಡಿದ್ದೆ ಅಂತೆ ರಾತ್ರಿ ಕಸ ಮಾಡಿದ್ದು ಕೊಳೆ ಅದೆಲ್ಲ ಮರ್ತು ಬಿಟ್ಟಿದ್ದಾನೆ ಅದರಿಂದ ಸ್ಕೀನ್ ಮಾಡಿದ್ದು ಗೊತ್ತಿಲ್ಲ ಅವರಿಗೆ ನಮ್ಮ ಸ್ವಾಮಿ ಹಾಗೆ ಅಂತೆ ನಮಗೆ ನಿನ್ನೆದ್ದು ಮರ್ತುವಾಗಿರ್ತದೆ ಭಗವಂತ ಸ್ವಚ್ಛ ಎಲ್ಲ ಮಾಡ್ತಾನೆ ಎಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ತಾನು ಮಾಡಿದ್ದು ಅಂತ ತಿಳಿಸಿಕೊಡೋದು ಮತ್ತೇನು ಮಾಡ್ತಾನೆ ನೀನೇ ಮಾಡಿದ್ದು ಅಂತ ಭ್ರಮೆ ಹುಟ್ಟಿಸಿ ಬಿಡ್ತಾನೆ ಆ ಭ್ರಮೆಯಲ್ಲಿ ನಾವು ತಿರುಗಾಡ್ತಾ ಇದ್ದೇವೆ ಇದು ನೂರಕ್ಕೆ ನೂರು ರೂಪಾಯಿ ಸತ್ಯ ಯಾಕಂದ್ರೆ ನಾನೇ ಮಾಡಿದೆ ಅಂತ ದೇವರು ಎನ್ ಇದರಲ್ಲಿ ಚಾ ಏನಿಲ್ಲಪ್ಪ ನಾನೇ ಮಾಡಿದ್ದು ಅದು ಗೊತ್ತಾಗುದು ಯಾವಾಗ ಅಂದ್ರೆ ಹೊಟ್ಟೆ ಹಾಳಾದಾಗ ಮಾತ್ರ ಓ ನಾನಲ್ಲ ಇದೆಲ್ಲ ದೇವರು ಮಾಡಿದ ಕಿತಾಪತಿ ಹೊಟ್ಟೆ ಹಾಳು ಮಾಡಿದ ಅಂತ ಯಾವುದೇ ಒಂದು ಹಾಳಾದಾಗ ದೇವರನ್ನ ನೆನಪಿಸ್ತೇವೆ ಹೊರತು ಸರಿಯಾದಾಗ ಅಲ್ಲ ಮೋಹಿಸು ತಿಪ್ಪ ದಾಸರ್ ಹೇಳಿದ್ರು ನಮ್ಮ ಸ್ವಾಮಿ ಎಲ್ಲ ಮಾಡ್ತಾನೆ ಮಾಡಿ ಮೋಸ ಮಾಡಿ ಬಿಡ್ತಾನೆ ಯಾರು ಮಾಡಿದ್ದು ಯಾರು ಮಾಡಿಸಿದ್ದು ಅಂತ ಗೊತ್ತಾಗುವುದಿಲ್ಲ ಮೋಯಿತು ತಿಪ್ಪ ತಿಳಿಸದಲೇ ನಮಗೆ ತಿಳಿಸದೇನೆ ಎಲ್ಲ ಮಾಡಿಸ್ತಾನೆ ಮಾಡ್ತಾನೆ ಮೂಕ ಬದಿರ ಅಂದಿ ನಾಮಕ ಈ ಕಲೆಯವರದ ಒಳಗೆ ಕರೆಸುವ ಭಗವಂತ ಇದರ ಕೂತಿರ್ತಾನೆ ಕೂತು ಅವನು ಮೂಕ ದೇವರು ಒಂದೆಲ್ಲ ಕ್ರಿಯೆಗಳನ್ನು ಮಾಡ್ತಾನೆ ಅವನು ಮೂಕನಾಗಿರ್ಬಹುದು ಬಾಯಲ್ಲಿ ಮಾತಾಡ್ಲಿಕ್ಕಾಗುದಿಲ್ಲ ಆದ್ರೆ ಬೇರೆಲ್ಲದ್ರಲ್ಲೂ ಮಾತಾಡ್ತಾನೆ ಕೈಯಲ್ಲಿ ಮಾತಾಡ್ತಾನೆ ಕಾಲಲ್ಲಿ ಮಾತಾಡ್ತಾನೆ ಕಣ್ಣಲ್ಲಿ ಮಾತಾಡ್ತಾನೆ ಎಲ್ಲದ್ರಲ್ಲೂ ಮಾತಾಡ್ತಾನೆ ಬಾಯಲ್ಲಿ ಮಾತ್ರ ಮಾತಾಡ್ಲಿಕ್ಕಾಗುದಿಲ್ಲ ಜನ ಏನ್ ಹೇಳ್ತಾರೆ ಇವ ಮೂಕ ದೇವರು ಹೇಳ್ದ ಇವ ಮೂಕ ಅಲ್ಲ ಮೂಕ ಮಾಡಬಹುದು ಅಷ್ಟಕ್ಕಿಂತ ಹೆಚ್ಚು ಮಾತಾಡ್ತಾನೆ ಮೂಕನಿಗೆ ಮಾತಾಡ್ಲಿಕ್ಕಾಗುದಿಲ್ಲ ಕೈಯಿಂದ ಬರಿತನ್ರಿ ಒಳ್ಳೆ ಒಳ್ಳೆ ಆರ್ತಿಗಳು ಬಾಯಲ್ಲಿ ಎಷ್ಟು ಹೇಳಬಹುದೋ ಅದಕ್ಕಿಂತ ಜಾಸ್ತಿ ಕೈಯಲ್ಲಿ ಬರೆದು ತೋರಿಸ್ತಾನೆ ನೀವೇನು ಮೂಕ ಅಂತ ಹೇಳ್ತೀವಿ ಅವನನ್ನು ಮೂಕ ಅಲ್ಲ ದೇವರಂತಹ ಶಕ್ತಿ ಕೊಡ್ತಾನೆ ಅಂತ ಭಗವಂತ ಅದ್ಭುತವಾದ ನಮ್ಮಲ್ಲಿ ಕೆಲವು ಗ್ರಂಥಗಳು ಬಂದದ್ದೇ ಹಾಗೆ ಅಂತೆ ಮೂಕನ ಒಳಗೆ ಬದಿರನ ಒಳಗೆ ಹೇಳಿ ಕೂತು ಹೇಳಿಸಿ ಆ ಸಪ್ರವೃಂದಾವನಾಖ್ಯಾನ ಇಂತಹ ಕೃತಿಗಳೆಲ್ಲ ಬಂದದ್ದು ಹೀಗೇ ಬಂದದ್ದು ಅದು ಮೂಕನ ಒಳಗೆ ಇಲ್ಲದಿದ್ರೆ ಒಬ್ಬ ಭಕ್ತರು ಅದನ್ನು ಮಾಡಿದರೆ ಅವಂದೇ ಪ್ರಭಾವ ಅವಂದೇ ಪ್ರತಾಪ ಅಂತ ಹೇಳ್ತೇವೆ ಒಬ್ಬ ಮೂಕನ ಬಾಯಲ್ಲಿ ಬದಿಲನ ಬಾಯಲ್ಲಿ ಈ ಬಂತು ಬಾಯಲ್ಲಿ ಬಂತು ಅಂತಂದ್ರೆ ಆವಾಗ ಓ ಇದು ಅವ ಅಲ್ಲ ಅವನ ಒಳಗೆ ಕೂತ ಭಗವಂತ ಇದನ್ನು ನುಡಿಸಿದ್ದು ಅಂತ ಹೇಳ್ತಾರೆ ಹಾಗೆ ಭಗವಂತ ಅವರ ಒಳಗೆ ಕೂತು ಮೂಕನಾಮಕನಾಗಿ ಅಂದನ ಕೂತು ಅಂದನಾಮಕನಾಗಿ ಧೃತರಾಷ್ಟ್ರ ಅಂದ ಆದರೆ ಧೃತರಾಷ್ಟ್ರನನ್ನಾಗಿ ಮಾಡಿದ ಭಗವಂತ ಇಡೀ ರಾಷ್ಟ್ರ ಅವನ ಕೈಯಲ್ಲಿತ್ತು ಎಲ್ಲಾದರೂ ಸಾಧ್ಯ ಉಂಟೇನು ಕುರುಡನಿಂದ ರಾಷ್ಟ್ರ ಆಲಿಸುವುದು ಸಾಧ್ಯನ ಭಗವಂತ ಆಲಿಸಿದ ಅಂದನ ಒಳಗೆ ಅಂದನಾಮಕನಾಗಿ ಕೂತು ಎಲ್ಲವನ್ನೂ ಮಾಡಿಸಿದ ಎಲ್ಲವನ್ನೂ ತೋರಿಸಿದ ಅವನಿಗೆ ಮೂಕನ ಒಳಗೆ ಕೂತು ಗ್ರಂಥವನ್ನು ಬರೆಸಿದ ಬದಿರನ ಒಳಗೆ ಕೂಡಿಸಿ ಎಲ್ಲವನ್ನೂ ಕೇಳಿಸಿದ ಇದು ಭಗವಂತನ ಅದ್ಭುತವಾದಂತಹ ಸಾಮರ್ಥ್ಯ ಮೂಕ ಬದಿರ ಅಂದಾದಿ ನಾಮಕನಾಗಿ ಈ ಕಲೆಯವರದ ಒಳಗೆ ಕರೆಸುವ ಭಗವಂತ ಎಷ್ಟು ಶಕ್ತಿ ಕೊಡ್ತಾನೆ ಅಂತಂದ್ರೆ ಒಬ್ಬ ಕುರುಡ ಇರಬಹುದು ನನಗೆ ಯಾವತ್ತು ನೆನಪಿಸುವಂತ ಕ್ರಮ ಇದೆ ಒಬ್ಬ ಕುರುಡ ಇರಬಹುದು ಆದರೆ ಎಷ್ಟು ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಒಬ್ಬ ಉಡುಪಿಯಲ್ಲಿದ್ದಾನೆವ ಈಗಲೂ ಇದ್ದಾನೆ ಬ್ಯಾಂಕ್ ನೌಕರವ ಅ ಕುರುಡ ಹುಟ್ಟು ಕುರುಡ ಕಣ್ಣೇ ಇಲ್ಲ ಹುಟ್ಟಿನಿಂದ ಕುರುಡ ಆದರೆ ಶಾಲೆಗೆ ಹೋದ ಪಾಸ್ ಆದ ಎಸ್ ಪ್ಲಸ್ ಒನ್ ಪ್ಲಸ್ ಟೂ ಆಯಿತು ಡಿಗ್ರಿ ಆಯಿತು ಬ್ಯಾಂಕಲ್ಲಿ ಕೆಲಸನೂ ಸಿಕ್ಕಿತ ಅವನಿಗೆ ಅವನಿಗೆ ಒಳ್ಳೆ ಮಾರ್ಕ್ ಒಳ್ಳೆ ಮಾರ್ಕ್ ಪಡೆದಿದ್ದಾನೆ ನನಗೆ ಆಶ್ಚರ್ಯ ಅನಿಸುದು ಈ ಕಣ್ಣಿದ್ದವರು ಬರೀಲಿಕ್ಕಾಗುದಿಲ್ಲ ಕಣ್ಣು ಹೇಗೆ ಬರದ ಅಂತ ಕೆಲವು ಸಲ ಅಸಹಿಯ ಅಯ್ಯೋ ಕಣ್ಣು ಕೊಟ್ಟು ಬರದಾಗ ಬರೀಲಿಕ್ಕೆ ಆಗ್ಲಿಲ್ಲರಿ ಕಣ್ಣು ಕೊಡದೇ ಇದ್ರೆ ದೇವ್ರು ಬರೆಸ್ತಿದ್ದ ಎಷ್ಟು ಅದ್ಭುತ ಅಂತಂದ್ರೆ ಅವನಿಗೆ ಕೈಯಲ್ಲಿ ಎಷ್ಟು ಸ್ವಗೀಂದ್ರದಲ್ಲಿ ಎಷ್ಟು ತಾಕತ್ತು ಅಂತಂದ್ರೆ ಒಬ್ಬರನ್ನು ಮುಡ್ತಾನೆ ಮುಟ್ಟಿ ಹೇಳ್ತಾನೆ ಅವ ಕೈಯಲ್ಲಿ ಮುಡ್ತೇವಲ್ಲ ಪರಿಚಿತ ಆಗಿದ್ರೆ ಅವನು ಮುಟ್ಟಿ ಹೇಳ್ತಾರೆ ವಿಠಳಲ್ ಭಟ್ರಲ್ವಾ ಹೇಗಿದ್ದೀರ್ರಿ ಅಂತ ಕೇಳ್ತಾನೆ ನೋಡ್ಲಿಲ್ಲ ಯಾರು ಹೇಳಲಿಲ್ಲ ಏನಿಲ್ಲ ಈಗ ಮುಟ್ಟಿ ಅವನ ಫ್ರೆಂಡ್ ಒಬ್ಬರು ಇದ್ದಾರೆ ವಿಠಲ್ ಭಟ್ರಾ ಹೇಗಿದ್ದೀರಿ ಅಂತ ಕೇಳ್ತಾನೆ ಅವ ಬರೀ ತೊಗಿಂದ್ರಿಯದಿಂದ ನಮಗೆ ಮುಟ್ಟಿದರೆ ಇವೆಲ್ಲ ಒಂದೇ ಲೆಕ್ಕ ಅವನಿಗೆ ಮುಟ್ಟಿದ್ರೆ ಇದು ವಿಠಲ್ ಭರದ್ದೇ ಇದು ಸ್ಪಷ್ಟ ಗೊತ್ತಾಗುತ್ತೆ ಅವನಿಗೆ ಹೇಗೆ ಅಂದರೆ ಕಣ್ಣಿನ ಪರಿಚಯಕ್ಕಿಂತ ತೊಗಿಂದ್ರದ ಪರಿಚಯ ಚುರುಕಾಗಿದೆ ಅಂದರೆ ಕಣ್ಣಿನ ಶಕ್ತಿ ಅವನಿಗೆ ತೊಗಿಂದ್ರದಲ್ಲೇ ದೇವರು ಕೊಟ್ಟ ಅವನಿಗೆ ಅಂದರೆ ಒಂದರಲ್ಲಿ ಶಕ್ತಿ ತೆಗಿತಾನೆ ಮತ್ತೊಂದರಲ್ಲಿ ಶಕ್ತಿಯನ್ನು ಕೊಟ್ಟಿರ್ತಾನೆ ಅವನಿಗೆ ಕೈಯಲ್ಲಿ ಬರೀಲಿಕ್ಕಾಗುದಿಲ್ಲ ಕೈ ಇಲ್ಲ ಅವನಿಗೆ ಕಾಲಲ್ಲಿ ಬರೀತಾನ್ರಿ ಪೇಪರ್ ಅಲ್ಲಿ ಬರ್ತಾ ಇರ್ತದೆ ನ್ಯೂಸ್ ಕಾಲಲ್ಲಿ ಎಷ್ಟು ಚೆನ್ನಾಗಿ ಬರೀತದೆ ನಮಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಕೈಯಲ್ಲಿ ನಮಗೆ ಬರೀಲಿಕ್ಕೆ ಆಗುದಿಲ್ಲ ರೀ ಕಾಲಲ್ಲಿ ಯಾಕೆ ಬರದಾ ದೇವರು ಹಾಗೆ ಮಾಡ್ತಾನ್ರಿ ಹಾಗೆ ಅಂದನ ಒಳಗೆ ಮೂಕನ ಒಳಗೆ ಬದಿರ ಒಳಗೆ ಕೂಡಿಸಿ ದೇವರು ಇಂಥ ವ್ಯಾಪಾರ ಯಾಕೆ ಮಾಡ್ತಾನೆ ಅಂತಂದ್ರೆ ಅಂದನ ಒಳಗೆ ಮಾತ್ರ ಅಲ್ಲ ಕಣ್ಣಿದ್ದರ ಒಳಗೂ ನೋಡಿಸುವವ ನಾನು ಅಂತ ತೋರಿಸದಕ್ಕೋಸ್ಕರ ಇವಿ ಇರಿದಿದ್ದವನಿಗೆ ಕೇಳಿಸ್ತಾನೆ ಭಗವಂತ ಯಾಕೆಂದ್ರೆ ಕಿವಿ ಇದ್ದವರಿಗೆ ಕೇಳುವುದು ನಿಮ್ಮಿಂದಾಗಿ ಅಲ್ಲ ಅದು ಭಗವಂತನಿಂದ ಅಂತ ತಿಳಿದುವುದಕ್ಕೋಸ್ಕರ ಈ ಪ್ರಮೇಯದ ಚಿಂತನೆಗೋಸ್ಕರ ಭಗವಂತ ಹೀಗೆ ಮಾಡ್ತಾನೆ ಮೂಕ ಬದಿರ ಅಂದಾದಿ ನಾಮಕನಾಗಿ ಈ ಕಲೇವರದ ಕರೆಸುವ ಮಾ ಲೌಕಿಕ ಮಹಾ ಮಹಿಮೆಗೆ ಏನೆಂಬೆ ಅಲೌಕಿಕ ಮಹಿಮೆ ಆಯಿತು ಈ ಲೌಕಿಕ ಮಹಿಮೆಗೆ ಏನೆಂಬೆ ಅಂತ ದಾಸರು ಕೇಳ್ತಾರೆ ಈ ಲೌಕಿಕ ಮಹಿಮೆಯನ್ನೇ ಚಿಂತನೆ ಮಾಡಿದ್ರೆ ಸಾಕು ಅದ್ಭುತವಾದ್ದು ಅದು ಮಾ ಕಳತ್ರನ ಎಲ್ಲೆಲ್ಲಿ ಯಾವ ವಿಶೇಷನ ಬೇಕೋ ಅದೇ ವಿಶೇಷನ ಮಾ ಕಳತ್ರನ ಮಾ ಅಂದ್ರೆ ರಮಾ ಲಕ್ಷ್ಮೀದೇವಿ ಲಕ್ಷ್ಮೀದೇವಿಯೇ ಕಳತ್ರ ಕಳತ್ರ ಅಂದ್ರೆ ಹೆಂಡತಿ ಲಕ್ಷ್ಮಿಯೇ ಹೆಂಡತಿಯಾಗಿ ಉಳ್ಳ ಭಗವಂತನ ಮಹಾ ಮಹಿಮೆಗೆ ನಾನೇನು ಹೇಳಬೇಕು ಮಾ ಅಂದ್ರೆ ಅದು ಜ್ಞಾನ ಜ್ಞಾನ ಕಳತ್ರನ ನೋಡಿ ಅಂದ ಮೂಕ ಬದಿರ ಅವರ ಒಳಗೆ ತೂತು ಅವರಿಗೆ ಜ್ಞಾನವನ್ನು ಕೊಟ್ಟು ಅವರಿಂದ ಜೀವನ ನಡೆಸ್ತಾನಲ್ಲ ಇದು ಮಾ ಕಳತ್ರ ಜ್ಞಾನವೇ ಅವನ ಕಳತ್ರ ಜ್ಞಾನವೇ ಅವನ ಪರಿವಾರ ಜ್ಞಾನ ಕೊಡೋದಕ್ಕೋಸ್ಕರನೇ ಇರುವ ಭಗವಂತ ಅಂತ ಅನುಸಂಧಾನ ನಾವು ಮಾಡಬೇಕಾಗಿರ್ಬೇಕಂತಹದ್ದು ಹೀಗೆ ಹೇಳ್ತಾ ದಾಸರು ತನ್ಮಯರಾಗಿ ಬಿಡ್ತಾರೆ ನಮ್ಮ ಆಚಾರ್ಯರ ಕ್ರಮ ಹಾಗೆ ವ್ಯಾಸರ ಬಗ್ಗೆ ಹೇಳ್ತಾರೆ ವ್ಯಾಸರು ಬಂದ್ರು ಅಂದ್ರೆ ಮೈ ಮೈ ಮೆರೆದು ಬಿಡ್ತಾರೆ ಮೈ ಬರೆತು ಅದು ಏನು ವರ್ಣನೆ ಮಾಡ್ತಾರೆ ಶಬ್ದ ಅದ್ಭುತವಾದ ಪ್ರಪಂಚ ಅರಿ ದೇವರು ಬಂದ ಅಂತ ಆದ್ರೆ ವ್ಯಾಸರು ಬಂದ್ರು ಅಂದ್ರೆ ನೀವು ನೋಡಿ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಯ್ಯೋ ಏನೇನು ಶಬ್ದ ಏನೇನು ವರ್ಣನೆ ಒಂದು ಮೂರು ನಾಲ್ಕು ಐದು ಶಬ್ದ ಆದರೂ ವಿಶೇಷನ ಕೊಡನೆ ಮುಂದೆ ಹೋಗಲಿ ಗೊತ್ತೇ ಇಲ್ಲ ದಾಸರಿಗೂ ಅಷ್ಟ ಆಯಿತು ಇವನ ಮಹಿಮೆ ಅಂತ ಹೇಳುವಾಗ ಅವನು ನುಡಿ ಕೊಟ್ರು ಲೋಕ ಬಂಧು ಲೋಕನಾಥ ವಿಶೋಕ ಭಕ್ತರ ಶೋಕನಾಶನ ಶ್ರೀಕರಾರ್ಚಿತ ಶೋಕ ತಂದಲಿಪ್ಪ ಸರ್ವದೊಳು ಸಾಕುಬಲ ಸಜ್ಜನರ ಪರಮ ಕೃಪಾ ಕರೇಶ ಪಿನಾಕಿ ಸಣ್ಣ ಸ್ವೀಕರಿಸುವ ಆನತರು ಕೊಟ್ಟ ಸಮಸ್ತ ಕರ್ಮಗಳ ಇಷ್ಟು ಮಾಡಿಸ್ತಾನೆ ದೇವರು ಆದ್ರೆ ಎಷ್ಟು ಲೋಭಿ ಅಂತಂದ್ರೆ ಇವರು ಕೊಟ್ಟದ್ದನ್ನು ಚೂರು ಬಿಡುವುದಿಲ್ಲ ಅಂತ ಎಲ್ಲೋ ಮಾಡಿಸ್ತಾನೆ ಅಂತೆ ಆದರೆ ಅವರು ಎಲ್ಲ ಕರ್ಮಗಳನ್ನು ಅವನಿಗೆ ಅರ್ಪಣೆ ಮಾಡಿದರೆ ಖುಷಿಯಲ್ಲೇ ಅದನ್ನು ಸ್ವೀಕಾರ ಮಾಡ್ತಾನೆ ಋತಂಪಿ ಬಂತೋ ಅವರೇನು ಕರ್ಮ ಮಾಡಿ ಮಾಡಿದ್ದನ್ನು ಸಮರ್ಪಣೆ ಮಾಡ್ತಾರೆ ಅದರ ಸಾರ ಭಾಗವನ್ನು ಭಗವಂತ ಸ್ವೀಕಾರ ಮಾಡಿ ಅದರ ಫಲವನ್ನು ಅವರವರಿಗೆ ಕೊಡ್ತಾನೆ ಅಂತೆ ಇದು ಭಗವಂತನ ಮಹಾ ಮಹಿಮೆ ಎಂತಹ ಮಹಿಮೆ ಅಂದರೆ ಲೋಕಬಂಧು ನಾವೆಲ್ಲ ಪ್ರಶಸ್ತಿ ಕೊಡೋದುಂಟು ಲೋಕಬಂಧು ಅಂತ ಯಾವ ಲೋಕ ಅವಂದೇ ಲೋಕ ಲೋಕ ಅಂದರೆ ಅವನು ಕಂಪೌಂಡ್ ವಾಲ್ ಹಾಕಿದ್ದಾನೆ ಅದೇ ಲೋಕ ಬಂದು ಆ ಲೋಕ ಬಂದು ಅಷ್ಟೇ ಇಡೀ ಲೋಕ ಅಲ್ಲ ಲೋಕ ಅಂತ ಪ್ರಶಸ್ತಿ ಕೊಡುತ್ತಿದ್ರೆ ದಾಸರ ಹೇಳ್ತಾರೆ ನನ್ನ ಸ್ವಾಮಿಗೆ ಮಾತ್ರ ಈಗ ಪ್ರಶಸ್ತಿ ಕೊಡಬೇಕಾದ್ದು ಲೋಕ ಬಂದು ಅವನನ್ನು ಬೈಯುವವರಿಗೂ ಬಂದು ಅವನನ್ನು ಬಂಧು ಯಾಕಂದ್ರೆ ಲೋಕ ಎಲ್ಲರ ಒಳಗೂ ಕೂತು ಇಷ್ಟು ಅನ್ನ ಅನ್ನದ ಅನ್ನದನಾಗಿರ್ತಾನೆ ನೋಡಿ ಎಲ್ಲರ ಇಂದ್ರಿಯ ಒಳಗೇ ಇರ್ತಾನೆ ಅವರ ಭೋಜನ ಕ್ರಿಯೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ ಜ್ಞಾನ ಕ್ರಿಯೆಯಲ್ಲಿ ಭಾಗವಹಿಸ್ತಾನೆ ಅದನ್ನು ಲೋಕ ಬಂಧು ಬಂಧು ಅಷ್ಟೇ ಅಲ್ಲ ಲೋಕನಾಥ ಬಂಧುಗಳೆಲ್ಲ ಮಾಡಿಸ್ತಾರೆ ಅಂತ ಹೇಳಲಿಕ್ಕಾಗುವುದಿಲ್ಲ ಬಂಧುಗಳು ಅಂತಂದ್ರೆ ಇವನ ಸಂಪತ್ತಿನ ಸಹಭಾಗಿಗಳಷ್ಟೇ ಅದಲ್ಲ ಭಗವಂತ ಲೋಕನಾಥ ಅವನು ಅತ್ಯಂತ ಕೃಪಾಳುವಾಗಿರ್ತಕ್ಕವ ದೇವರು ಇರುದು ಯಾವುದಕ್ಕೋಸ್ಕರ ಪ್ರಾಯಶ್ ಜನರ ಹತ್ರ ಕೇಳಿ ಅಯ್ಯೋ ದೇವರಿಗೆ ಪೂಜೆ ಮಾಡ್ಬೇಕ್ರಿ ಯಾಕೆ ತಿಮ್ಮಪ್ಪ ಅಂದೇವ್ ದರ್ಶನ ಮಾಡಬೇಕು ಯಾಕ್ರಿ ಮಾಡದೆ ಹೋದ್ರೆ ತೊಂದರೆ ಕೊಡ್ತಾನ್ರಿ ದೇವರಿಗೆ ದರ್ಶನ ಯಾಕೆ ಗೊತ್ತೋ ಕೊಡದೆ ಹೋದ್ರೆ ತೊಂದರೆ ಕೊಡ್ತಾನೆ ಅದಕ್ಕೆ ದೇವ್ರ ಹೋಗೋದು ನಾವು ದಾಸರು ಹೇಳ್ತಾರೆ ತೊಂದರೆ ಕೊಡುವವರು ದೇವರಲ್ಲ ಅದು ದೆವ್ವಗಳು ದೇವರು ಬೇರೆ ದೆವ್ವಗಳು ಬೇರೆ ಭಗವಂತ ಲೋಕ ಬಂಧು ಲೋಕನಾಥವ ನಮಗೆ ಸ್ವಾಮಿ ಆದವ ನಮಗೆ ಬಂಧು ಆದವ ಅಂತ ಅವಶೋಕ ವಿಶೋಕ ಅಂದ್ರೆ ಅವನಿಗೆ ದುಃಖ ಇಲ್ಲ ಬಕ್ತರ ಶೋಕ ನಾಶ ಮಾಡುವವ ಅವನಿಗೆ ಶೋಕದ ಪ್ರಶ್ನೆನೇ ಇಲ್ಲಂತೆ ನಾವು ಬರಲಿ ಬಾರದೇ ಇರಲಿ ಅಯ್ಯೋ ಬರಲಿಲ್ಲ ಅಂತ ಬೇಜಾರನೂ ಇಲ್ಲ ಬಂದರೂ ಅಂದ್ರೂ ದುಃಖನೂ ಇಲ್ಲ ವಿಶೋಕ ಶೋಕ ನಾಶ ಅವನು ಸ್ವತಃ ದುಃಖ ಇನ್ನೊಬ್ಬರ ದುಃಖವನ್ನು ಪರಿಹಾರ ಮಾಡತಕ್ಕಂತಹ ಮಹಾಶಕ್ತಿ ದಾತ ತಕ್ಷಣವರಿಗೆ ನೆನಪಾಗುವಂತಹದ್ದು ಶ್ರೀಕರ ಅರ್ಚಿತ ಅವನು ವಿಶೋಕ ಯಾಕೆಂದ್ರೆ ಲಕ್ಷ್ಮೀ ಪಕ್ಕದಲ್ಲೇ ಇರ್ತಾರೆ ಅವ್ರ ಏನ್ ಮಾಡ್ತಾರೆ ಶ್ರೀಕರ ಅರ್ಚಿತ ತನ್ನ ಕೈಯಿಂದ ಪೂಜೆ ಮಾಡ್ತಾ ಇರ್ತಾರೆ ಇವ ಬರಲಿಲ್ಲ ಭಕ್ತರು ಬರಲಿಲ್ಲ ತಲೆ ಬಿಸಿ ಇಲ್ಲ ಇವತ್ತು ಪೂಜೆ ಆಗಿಲ್ಲ ದೇವರಿಗೆ ತಲೆ ಇಲ್ಲ ಯಾಕೆ ಶ್ರೀಕರ ಅರ್ಚಿತಾ ಇದು ಪೂಜೆಯ ಅನುಸಂಧಾನದ ಕ್ರಮ ಇತ್ತು ನಾವು ಯಾವಾಗೆಲ್ಲ ಪೂಜೆ ಮಾಡ್ತೇವೆ ಯಾರು ಪೂಜೆ ಮಾಡುವವರು ಶ್ರೀಕರ ಅರ್ಚಿತಾ ಲಕ್ಷ್ಮೀ ದೇವಿಯರು ತನ್ನ ಕರಕಮಲಗಳಿಂದ ಪೂಜೆ ಮಾಡ್ತಾರೆ ಅಂತ ಹೀಗೆ ಅನುಸಂಧಾನ ಮಾಡಬೇಕಾದ್ರು ನೈವೇದ್ಯ ಸಮರ್ಪಣೆ ಇರಬಹುದು ಪುಷ್ಪಹಾರ ಅರ್ಪಣೆಗಳಿರ್ಬೋದು ಅಥವಾ ಮಂಗಳಾರತಿ ಮಾಡುವುದಿರ್ಬೋದು ಎಲ್ಲ ಅನುಸಂಧಾನ ನಮಗೆ ಹೀಗೇ ಇರಬೇಕು ಶ್ರೀಕರ ಅರ್ಚಿತ ಅಂತ ಆ ತಿರುಪತಿಯಲ್ಲಿ ಬಹಳ ಚೆನ್ನಾಗಿ ಅದನ್ನು ತೋರಿಸ್ತಾರೆ ಆ ಶ್ರೀನಿವಾಸ ಕಲ್ಯಾಣ ಆಗುವಾಗ ಆ ಅಲ್ಲಿ ಅಲ್ಲಿ ಭೂದೇವಿ ಶ್ರೀದೇವಿಯ ಕೈಯಲ್ಲಿ ಆ ಮಾಲೆಯನ್ನು ಕೊಟ್ಟು ದೇವರಿಗೆ ಹಾಕ್ತಾರೆ ಅದು ಬೀಸಿ ಚಾವರ ಬೀಸಬೇಕಾದ್ರೆ ಕೈಯಲ್ಲಿ ತೋರಿಸಿ ಹಾಕಿಸ್ತಾರೆ ಅಂದರೆ ಶ್ರೀಕರ ಅರ್ಚಿತ ಇದು ಅನುಸಂಧಾನ ಮಾಡಬೇಕಾದ್ರೆ ೀಯ ಕರದಲ್ಲಿ ಕೊಟ್ಟು ಅದನ್ನ ಅರ್ಚನೆಯನ್ನು ಮಾಡಿಸ್ತಾರೆ ಅನುಸಂಧಾನ ನಾವು ಹೀಗೇ ಮಾಡಬೇಕಾದ್ರು ಪ್ರತಿಯೊಂದು ಕ್ರಿಯೆಯನ್ನು ಮಾಡಬೇಕು ಅವರು ಹಾಗೆ ಮಾಡ್ತಾರೆ ನಾವು ಹೀಗೇ ಮಾಡಬೇಕಾದ್ದು ಶ್ರೀಕರ ಅರ್ಚಿತ ಲಕ್ಷ್ಮಿಯ ಕರದಿಂದ ಅರ್ಚಿತನಾದವ ಅಂತ ಶ್ರೀಕರ ಅರ್ಚಿತ ಶ್ರೀ ಕರದಿಂದ ಶ್ರೀಕರ ಅಂತ ಒಂದು ಪಾದ ಬೇರೆ ಅರ್ಚಿತ ಅಂತ ಬೇರೆ ಶ್ರೀಕರ ಅವ ಶ್ರೀಯನ್ನು ಕೊಡುವವ ಸಂಪತ್ತನ್ನು ಕೊಡುವವ ಶ್ರೀ ಶ್ರೀಯಂ ಕರೋತೀತಿ ಶ್ರೀಕರ ಶ್ರೀ ಅಂದರೆ ಸಂಪತ್ತು ಈ ಅನುಸಂಧಾನಕ್ಕೆಲ್ಲ ಬೇಕಾಗಿರ್ತಕ್ಕಂಥದ್ದು ಇಂದ್ರಿಯ ಸಂಪತ್ತು ಅದನ್ನು ಕಡುವವ ಶ್ರೀಕರಾರ್ಚಿತ ಶ್ರೀಕರ ಅಂದರೆ ಸಂಪತ್ತನ್ನು ಕೊಟ್ಟು ಅರ್ಚಿತ ಅದರಿಂದ ಪೂಜೆಯನ್ನು ಸ್ವೀಕಾರ ಮಾಡಿಸುವವ ಇದನ್ನು ನಿತ್ಯ ಅನುಸಂಧಾನ ಮಾಡಬೇಕಾದಂತೆ ಶ್ರೀಕರಾರ್ಚಿತ ನಮಗೆ ಶ್ರೀಕರ ಅಂತ ಹೇಳುವಾಗ ಕೈ ತುಂಬ ದುಡ್ಡು ಅಂತ ಅನುಸಂಧಾನ ಬರುವಂತಹದ್ದು ಅದಕ್ಕಿಂತ ಮುಖ್ಯ ದುಡ್ಡು ಬೇಕಾದಷ್ಟು ಕೊಟ್ಟ ಅಂತ ಇಟ್ಟುಕೊಳ್ಳಿ ನಮ್ಮ ಇಂದ್ರಿಯನೇ ಸರಿ ಆರೋಗ್ಯನೇ ಸರಿ ಇಲ್ಲ ಅಂದರೆ ಮಾಡೋದು ಶ್ರೀಕರಾರ್ಚಿತ ಈ ಮುಖ ಚಿಂತನೆ ಮಾಡಬೇಕಂತೆ ಶ್ರೀಕರ ಈ ಇಂದ್ರಿಯ ಸಂಪತ್ತನ್ನು ಕೊಟ್ಟಿದ್ದಾನೆ ಇದನ್ನು ಸುರಕ್ಷಿತವಾಗಿ ಗೊಳಿಸಿದ್ದಾನೆ ಇದು ಚಿಂತನೆ ಮಾಡಬೇಕು ಇದರಿಂದ ಅರ್ಚಿತ ಇದರಿಂದ ಪೂಜೆಗೊಳ್ಳುವವ ಅಂದ್ರೆ ಈ ಸಂಪತ್ತು ಕೊಡ್ತಾನೆ ಕೊಟ್ಟು ಈ ಸಂಪತ್ತಿನಿಂದ ಪೂಜೆಯನ್ನು ಸ್ವೀಕಾರ ಮಾಡ ದೇವರಿಗೆ ಹಾಕುವ ಕಾಣಿಕೆ ಅಂದ್ರೆ ಇದು ಈ ಸಂಪತ್ತನ್ನು ದೇವರಿಗೆ ಅರ್ಪಣೆ ಮಾಡುವಂತಹದ್ದು ಶ್ರೀಕರಾರ್ಚಿತ ಅನ್ನುವ ಮುಖದಿಂದ ನಾವು ಚಿಂತನೆ ಮಾಡಬೇಕಾದ್ದು ಹೀಗೆ ಭಗವಂತ ಯಾವ ದೋಷಕ್ಕೂ ಲೇಪ ಆಗದೆ ಎಲ್ಲರನ್ನೂ ಸಾಕ್ತಾನೆ ಸಜ್ಜನರೊಂದು ರಕ್ಷಣೆ ಮಾಡ್ತಾನೆ ಕೃಪಾ ಕರೇಶ ಪಿನಾಕಿ ಸಣ್ಣ ಅವನ ಪೂಜೆ ಮಾಡದಿದ್ದವರು ಯಾರು ಎಲ್ಲರೂ ಪೂಜೆ ಮಾಡಿದ್ದಾರೆ ಪಿನಾಕಿ ಸಣ್ಣ ಆ ಪಿನಾಕಿ ಅವನ ಸ್ತೋತ್ರ ಮಾಡಿದ್ದಾನೆ ಅಂತ ಹೇಳ್ತಾರೆ ಅಂದ್ರೆ ಅವನಿಗೆ ಎದುರಿನಿಂತವರೂ ಅವನಿಗೆ ಪೂಜೆ ಮಾಡಿದ್ದಾರೆ ಅಂತ ಪಿನಾಕಿ ಅಂದ್ರೆ ಪಿನಾಕದನು ಸ್ಥಾನ ಹಿಡ್ಕೊಂಡು ಬಂದ ರಾಮಾಯಣದ ಕಥೆಯನ್ನು ನೆನಪಿಸ್ತಾರೆ ರುದ್ರದೇವರು ರಾವಣ ಬಿದ್ದಾಗ ಪಿನಾಕಿ ಹಿಡ್ಕೊಂಡು ಬಂದ್ರಂತೆ ಯಾರೋ ಹೋಗಿ ರುದ್ರನ ಕಿವಿಯಲ್ಲಿ ಊದಿದ್ರು ರುದ್ರ ನೀನ್ ವರ ಕೊಟ್ಟಿದ್ದೀಯಲ್ವಾ ಯಾರಿಗೆ ರಾವಣನಿಗೆ ಹತ್ತು ತಲೆ ಸತ್ತು ಬಿದ್ದ ಹೌದಾ ಯಾರ ತಂದ್ರು ಆ ರಾಮ ಕುಂದನ ರಾಮಚಂದ್ರ ನಾನು ವರ ಕೊಟ್ಟವನಿಗೆ ಏ ಒಂದು ಕೈ ನೋಡ್ತೇನೆ ಓಡಿಕೊಂಡು ಬಂದ ಪಿನಾಕಿ ದೇವರು ಹೇಳಿದ ರುದ್ರ ಎಂತ ಅಲ್ಲೇ ಸ್ತಬ್ಧನಾಗಿ ನಿಂತ ಅಂತ ಎಂತ ಅಂತ ಹೇಳುವಾಗ ನಿಂತೇ ಬಿಟ್ಟಂತೆ ಅಲ್ಲಾಗ್ಲಿಕ್ಕಾಗಿರೋ ಸ್ತಬ್ಧನಾಗಿ ನಿಂತ ದೇವರು ಕೈ ಬಡಿದು ಎಬ್ಬಿಸ್ತಾ ಏನು ಎಚ್ಚರಿಕೆ ಆಯ್ತಾ ಆಯ್ತು ಸಣ್ಣತ ಪಿನಾಕಿ ಸನ್ನತ ಅಂದರೆ ಪಿನಾಕಿಗೂ ಒಂದು ಸಲ ಕೊಟ್ಟು ಅವನಿಗೆ ಚಿಂತನೆಯನ್ನು ಕೊಟ್ಟಂತಹ ಸ್ವಾಮಿ ಇದು ನಾವು ಚಿಂತನೆ ಮಾಡಬೇಕಾದ್ರು ಅಂದರೆ ಯಾವತ್ತೂ ನಮಗೆ ದೇವರ ಬಗ್ಗೆ ವಿಸ್ಮರಣೆ ಬರುವಂತಹದ್ದು ದೇವರ ವಿಸ್ಮರಣೆ ಬಂದಾಗ ಸ್ಮರಣೆಯನ್ನು ಕೊಟ್ಟು ಪೂಜೆಗೊಂಡಿ ಸ್ವೀಕರಿಸಿರತಕ್ಕಂತಹ ಸ್ವಾಮಿ ಪಿನಾಕಿ ಸನ್ನತ ಇದು ನಮಗೆ ವಿಸ್ಮರಣೆ ಎಲ್ಲ ಎಚ್ಚರವನ್ನು ಕೊಟ್ಟು ನಾವು ದಾರಿ ತಪ್ಪಿದಾಗ ದಾರಿಯನ್ನು ತೋರಿಸಿ ನಿನ್ನ ಪೂಜೆಯನ್ನು ಸ್ವೀಕರಿಸು ಯಾಕೆಂದರೆ ಪರಮ ಕೃಪಾಳು ಅಂತ ದಾಸರು ಭಗವಂತನ ಈ ಬಿಂಬದ ಚಿಂತನೆಯನ್ನು ಮರ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದಾರೆ ಎಂಬಲ್ಲಿಗೆ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣೆ